ಶ್ರೀ ಗುರುಬ್ಜೋ ನಮಃ ಹರಿ ಹಿ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಂಹಿತಿ ಎರಡನೆಯದು ರುದ್ರ ಸಂಹಿತೆ ಈ ರುದ್ರ ಸಂಹಿತಿಯಲ್ಲಿ ಮೊದಲನೆಯದು ಸೃಷ್ಟಿಕಂಡ ಎರಡನೇದಾದಂಥ ಸತೀಖಂಡ ಈಗ ಸತೀಖಂಡದಲ್ಲಿ ಮೂರನೇ ಅಧ್ಯಾಯವನ್ನು ನೋಡೋಣ ಈಗಾಗಲೇ ಎರಡು ಅಧ್ಯಾಯವನ್ನು ನೋಡಿದ್ದೇವೆ ಒನ್ಮಥನ ಉತ್ಪತ್ತಿಯನ್ನು ಮದನ ಉತ್ಪತ್ತಿಯನ್ನು ನೋಡಿದ್ದೇವೆ ನಾವು ಅದರ ನಂತರ ಏನಾಯಿತು ಅಂತೇಳಿ ಈಗ ನೋಡುವ ಇದರಲ್ಲಿ ಸುಮಾರು ಎಪ್ಪತ್ತೆಂಟು ಶ್ಲೋಕಗಳಿವೆ ಈ ಮೂರನೇ ಅಧ್ಯಾಯದಲ್ಲಿ ಶ್ರೀ ಹಿನ್ನಮ ಶಿವಾಯ ಅಥ ಶ್ರೀ ಶಿವಮಹಾಪುರ ರುದ್ರ ಸಂಹಿತೃತ ಬ್ರಹ್ಮೋವಾ ತತಸ್ತೆ ಮುನಯಸ್ ತದಭಿಪ್ರಾಯ ವೇದಿ ಚಕ್ರದಚಿತಿ ನಾಮ ಮರೀಚಿ ಪ್ರಮುಖ ಸುತ ಬ್ರಹ್ಮ ಹೇಳ್ತಾನೆ ನಾರದನಿಗೆ ತಮೇಲೆ ತೇ ಮುನಯ ಸರ್ವೇ ಅಂದರೆ ಮದನ ಈಗ ಮನ್ಮಥನಿಗೆ ಏನು ಹೆಸರು ಇಡುದು ಅಂಥೇಳಿ ಒಬ್ಬೊಬ್ಬರು ಪರಿಕಲ್ಪಿಸ್ತಾರೆ ಹೆಸರನ್ನು ಮತ್ತೆ ಇಡುತ್ತಾರೆ ಅನ್ನ ಇವರು ಮಕ್ಕಳು ಇಡುತ್ತಾರೆ ಅಂಥೇಳಿ ಬ್ರಹ್ಮ ಹೇಳಿದ್ದ ಈ ಹಿಂದಿನ ಅಧ್ಯಾಯದಲ್ಲಿ ಕೆಲಸ ಏನು ನೀನು ಮಾಡಲಿಕ್ಕೆ ಅಂತೇಳಿ ಹೇಳಿದ ಬ್ರಹ್ಮ ಕೊಟ್ಟಿದ್ದಾನೆ ಅವನಿಗೆ ಮನ್ಮಥನಿಗೆ ಸೃಷ್ಟಿ ಮೈಥುನ ಸೃಷ್ಟಿಗೆ ಕಾರಣನಾಗು ಲೋಕದಲ್ಲಿ ಸ್ತ್ರೀ ಪುರುಷರ ನಡುವೆ ಆಕರ್ಷಣೆಯನ್ನು ಉಂಟುಮಾಡು ಅಂಥೇಳಿ ಬ್ರಹ್ಮ ಅವನಿಗೆ ಒಂದು ಕೆಲಸವನ್ನು ಕೊಡುತ್ತಾನೆ ಮನ್ಮಥನಿಗೆ ಅವನ ಹೆಸರುಗಳನ್ನು ಆಯಾ ಕಾರ್ಯಗಳಿಗೆ ಸರಿಯಾಗಿ ವಿವಿಧ ಹೆಸರುಗಳನ್ನು ನನ್ನ ಮಕ್ಕಳು ಮಾನಸಪುತ್ರ ದಕ್ಷಾದಿಗಳು ಹೇಳ್ತಾರೆ ಅಂತೇಳಿ ಹೇಳಿಬಿಟ್ಟ ಬ್ರಹ್ಮ ಹಿಂದಿನ ಅಧ್ಯಾಯದಲ್ಲಿ ಈಗ ಹೇಳ್ತಾನೆ ತತಃ ತೇ ಮುನಯ ಸರ್ವೇ ತದಭಿಪ್ರಾಯ ವೇದಿನ ಆಮೇಲೆ ಮರೀಚಿ ಮೊಲ ಅಂತಹ ಬ್ರಹ್ಮನ ಮಾನಸಪುತ್ರರು ಆ ಬ್ರಹ್ಮನ ಅಭಿಪ್ರಾಯವನ್ನು ತಿಳಿದವರಾಗಿ ತತ್ ಅಭಿಪ್ರಾಯ ತಸ ಅಭಿಪ್ರಾಯ ವೇದಿನಃ ಬಲ್ಲವರಾಗಿ ಚಕ್ರಸ್ತುಚಿತ ನಾಮ ಮರೀಚಿ ಪ್ರಮುಖ ಸುತಾ ಆ ಪುರುಷನಿಗೆ ಯೋಗ್ಯವಾದಂತಹ ಹೆಸರನ್ನು ಕೊಟ್ಟರು ಚಕ್ರೂ ಮಾಡಿದರು ಉಚಿತ ನಾಮ ಉಚಿತವಾದ ಯೋಗ್ಯವಾದ ಹೆಸರನ್ನು ಉಂಟು ಮಾಡಿದರು ಅಥವಾ ಇಟ್ಟರು ಮರೀಚಿ ಪ್ರಮುಖ ಸುತಾ ಬ್ರಹ್ಮ ಮಾನಸ ಪು ಮರೀಚಿ ಪುಲಸ್ತ್ಯ ಪುಲ ಕ್ರತು ಅಂಗಿರ ಭೃಗು ವಸಿಷ್ಠ ದಕ್ಷ ಮುಂತಾದಂತವರು ಮತ್ತು ಮುಖಾನ ಮುಖಾವಲೋಕಾ ವೃತ್ತಾಂತಮ ದಕ್ಷದಯ್ಚ ಸ್ರಷ್ಟಾರ ಪತ್ನೀಂಚೇ ದದುಹು. ದಕ್ಷಣೆ ಬದಲಾದ ಪ್ರಜಾಪತಿಗಳು ಸಹ ದಕ್ಷದಯಶ್ ಸ್ರಷ್ಟಾರ ಸೃಷ್ಟಿಕರ್ತೃಗಳು ಬ್ರಹ್ಮ ತಮ್ಮ ಮುಖವನ್ನು ನೋಡಿದ್ದರಿಂದಲೇ ಸಕಲ ವಿಚಾರವನ್ನು ಬಲ್ಲ ತಿಳಿದವರಾಗಿ ಬ್ರಹ್ಮನ ಇಂಗಿತವನ್ನು ಬಲ್ಲವರಾಗಿ ಹಾಗೂ ತಾವು ಹೇಳಬೇಕಾದ್ದನ್ನು ಕೂಡ ಅರಿತುಕೊಂಡವರಾಗಿ ಆ ಪುರುಷನಿಗೆ ಮುಖಾವಲೋಕನಾದೇವರು ಜ್ಞಾ ವೃತ್ತಾಂತ ಅನ್ಯತಃ ದಕ್ಷಾಧೆಯಷ್ಟ ಸೃಷ್ಟಾರತ್ನೀಂಚ ತೆ ದೂ ಸಕಲ ವಿಚಾರವನ್ನು ತಿಳಿದು ಆ ಪುರುಷನಿಗೆ ಪತ್ನೀಂ ಸ್ಥಾನಂಚ ದದುಹು ಪತ್ನಿ ಮತ್ತು ಸ್ಥಾನ ಇವುಗಳನ್ನು ಕಲ್ಪಿಸಿದರು ತತೋ ನಿಶ್ಚಿತ್ಯನಾಚಿ ಪ್ರಮುಖಾ ್ವಿಜ ಊತುಸಂಗತೇತಸ್ಮುರುಷಾಯ ಮಮಾತ್ಮಜ ತತಃ ಆವಳಿ ಕನಂತರ ಮರೀಚಿ ಪ್ರಮುಖಾ ವಿಜ ಮರಿಚಿಮೃಗಂತಾರು ಒಂಬತ್ತು ಹತ್ತು ಜನ ಮಾನಸಪುತ್ರ ಬ್ರಹ್ಮಣ ಇದ್ರೂ ಅವರು ಈಗಾಗಲೇ ತಮಗೆ ಆ ಹತ್ತು ಜನರ ಬಗ್ಗೆ ಹಿಂದೆ ಹೇಳಿದೆ ಯಾರೆಲ್ಲ ಅಂಥೇಳಿ ಮರೀಚಿ ಇದು ಬ್ರಹ್ಮನ ಮಾನಸ ಮರೀಚಿ ಅತ್ರಿ ಮರೀಚಿ ಮತ್ರಿಮ್ ಪುಲಹಂ ಪುಲಸ್ತ್ಯಂಗಿರಸೌ ಕ್ರತುಂ ವಸಿಷ್ಠ ನಾರದ ದಕ್ಷ ಭೃಗುಂಚೇತಿ ಮಹಾಪ್ರಭೂನ್ ಬ್ರಹ್ಮಹಂ ಮಾನಸಾನ್ ಪುತ್ರನ್ ಸಸರ್ ಅಸರ್ಜಂ ಚುನೆ ಅಂತೇಳಿ ಹೇಳಿದ್ದಾರೆ ಹಿಂದಿನ ಅಧ್ಯಾಯದಲ್ಲಿ ಮರೀಚಿಂ ಅತ್ರಿ ಅತ್ರಿಂ ಪುಲಹಂ ಪುಲಸ್ತ್ಯ ಅಂಗಿರಸ ಪುಲಸ್ತ್ಯ ಅಂಗಿರಸ ಪುಲಸ್ತ್ಯಂಗಿರಸೌ ಅಂತೇಳಿ ಆಯಿತು ದ್ವಂದ್ವಸಮಾಸ ಆಮೇಲೆ ಕ್ರತುಂ ಅಲ್ಲಿ ಆರು ಜನ ಆಯಿತು ಮರೀಚಿ ಅತ್ರಿ ಪುರಃ ಪುರಸ್ತ್ಯಂಗ್ರಸ ಕ್ರತು ಆಮೇಲೆ ವಸಿಷ್ಠ ನಾರದಂ ದಕ್ಷಂ ಏಳು ಎಂಟು ಒಂಬತ್ತು ಜನ ಆಯಿತು ಭೃಗುಂ ಚೇತಿ ಮಹಾಪ್ರಭು ಆಮೇಲೆ ಭೃಗು ಹೀಗೆ ಹತ್ತು ಜನ ಬ್ರಹ್ಮ ಮಾನಸ ಹಾಗೆ ಇವರೆಲ್ಲ ಏನು ಮಾಡಿದರು ಸೇರಿಕೊಂಡು ಬ್ರಹ್ಮಂಗೀತವನ್ನು ಅರಿತು ತೋ ನಿಶ್ಚಿತ್ಯ ನಾಮಚಿ ಪ್ರಮುಖ ಧ್ವಜ ಈ ಮರೀಚಿ ಮಲ ಅಂತಹ ಮರೀಚಿ ಪ್ರಮುಖ ಮುನಿಗಳು ದ್ವಿಜರು ನಾಮಾನಿ ನಿಶ್ಚಿತ್ಯ ಪರಸ್ಪರ ಸಮಾಲೋಚನೆ ಮಾಡಿ ಊಚು ಸಂಗತಸ್ಮೈ ಇವನಿಗೆ ಸಂಗತವಾದಂತಹ ಯೋಗ್ಯವಾದಂತಹ ಹೆಸರನ್ನು ಪುರುಚ ಪುರುಷಾಯ ಮಹ ಆತ್ಮಜ ನನ್ನ ಮಕ್ಕಳ ಮುನಿಗಳು ಬ್ರಹ್ಮನ ಮಹ್ರಾಂತ ಈ ಮುನಿಗಳು ಮರಿ ಮರೀಚಿಮರಾದವರು ಊಚುಹು ಹೇಳಿದರು ಯೋಗ್ಯವಾದ ಹೆಸರನ್ನು ನಿಶ್ಚಯಿಸಿ ಹೇಳಿದರು ನಾಮಾನಿ ನಿಶ್ಚಿತ್ಯ ನೂಚು ಋಷಿಗಳು ಹೇಳುತ್ತಾರೆ ಮರಿಚಿಮಲಾದವರು ಯಸ್ಮತ್ ಪ್ರಮಥ್ಯಚೇತಸ್ವ ಜಾತಂ ತೇ ತೋಕೆ ಖ್ಯಾತ ಭವಿಷ್ಯಸಿ ಎರೇ ಪುರುಷನೇ ನೀನು ಜನಿಸುವಾಗಲೇ ನಮ್ಮೆಲ್ಲರ ಮತ್ತು ಬ್ರಹ್ಮನ ಮನಸ್ಸನ್ನು ಪ್ರಮಥಿಸಿ ಮಥನ ಮಾಡಿ ವಿಕಾರಗೊಳಿಸಿ ಮೊಸರನ್ನು ವಿಕಾರಗೊಳಿಸುವಂಥದ್ದು ಆಗ ಬೆಣ್ಣೆ ಹೊರಗೆ ಬರ್ತದೆ ಮಥನ ಮಾಡಿ ಆಗುವಾಗ ಮೊಸರಿನ ವಿಕಾರವಾದ ಹಾಗೆಯೇ ಮನಸ್ಸಿನ ವಿಕಾರ ಮನಸ್ಸನ್ನು ಪ್ರಮಥನ ಮಾಡಿ ಹುಟ್ಟಿದ ಕಾರಣ ಇನ್ನು ಮುಂದೆ ನೀನು ಮನ್ಮಥಿನ ಮಥನದಿಂದ ಹುಟ್ಟಿದವ ಮನಸ್ಸಿನಲ್ಲಿ ಮಾಡುವ ಸಂಕಲ್ಪ ವಿಕಲ್ಪಗಳಿಂದ ಮನೋವಿಕಾರದಿಂದ ಜನಿಸಿದವ ಅಂತೇಳಿ ಮನ್ಮಥ ಅಂತೇಳುವ ಹೆಸರು ನಿನಗಾಗಲಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದು ಆ ರೀತಿಯಾಗಿ ತಸ್ಮಾತ್ ಮನ್ಮಥ ಲೋಕೇ ಖ್ಯಾತ ಭವಿಷ್ಯಸಿ ಯಸ್ಮಾತ್ ಪ್ರಮಥ್ಯ ಚೇತಃ ತ್ವ ಚೇತ ಅಂದರೆ ಮನಸ್ಸು ಮನಸ್ಸನ್ನು ಪ್ರಮಥನ ಮಾಡಿ ನೀನು जाता अस्क नम्म मन प्रमथनवाड़ी नीन हुट्ट कारण तथा विधे विधेय ब्रह्मण मनस्सु मन मथन मड़ी हुट्ट कारण तस्मा मथना लोके ख्या भविष्य बंद जगत्सु काम तत्त्समो न ही विद काम कामना, कामना ख्याम ಜಗತ್ತಿನಲ್ಲಿ ಜಗತ್ಸು ಎಲೆ ಮನೋಭಾವನಿ ಮನೋಭಾವ ಅಂತಲೂ ಒಂದು ಹುಟ್ಟಿದ ಕಾರಣ ಮನಸ್ಸಿನ ಮಥನದಿಂದ ಹುಟ್ಟಿದ ಕಾರಣ ಮನ್ಮಥ ಅಂತೇಳಿ ಆಯಿತು ಮನಸ್ಸಿನಿಂದ ಹುಟ್ಟಿದ ಕಾರಣ ಮನೋಭಾವ ಅಂತೇಳಿ ಆಯಿತು ಅಯ್ಯ ಮನೋಭವನಿ ಮನ್ಮಥನೇ ಜಗತ್ಸು ಕಾಮರೂಪ ತ್ವ ತ್ವತ್ಸಮ ನಿದ್ಯತೆ ಈ ಜಗತ್ತಿನಲ್ಲಿ ನೀನಂತಹ ಕಾಮರೂಪನಾದಂಥ ಅಂದರೆ ಸುಂದರ ಪುರುಷ ಮತ್ತೊಬ್ಬ ಇಲ್ಲ ಸುಂದರವಾದಂತಹ ರೂಪ ಇರತಕ್ಕಂಥವ ಅತ ತ್ವ ಕಾಮನಾಮ ಅಪಿ ಖ್ಯಾತ ಭವ ಮನೋಭಾವ ಆದ ಕಾರಣ ನೀನು ಕಾಮ ಅಂಥೇಳಿ ಕೂಡ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದು ಹೊಂದುತ್ತಿ ಅಂಥೇಳಿ ಹೊಂದುವ ನಾಗೂ ಖ್ಯಾತೋ ಭವ ಭವ ಅಂದರೆ ಅಲ್ಲಿ ಲೋಟ್ಲಕಾರ ಹಾಗೆ ಆಗು ಅಂತೇಳಿ ಹೇಳ್ತಕ್ಕಂಥದ್ದು ವಿಧಿ ಆಶಿಶ್ ಆಶಿಷ ವಿಧ್ಯಾಶಿಷೋ ಲಿಂಗ್ ಲೋಟೌ ವಿಧಿಗೆ ಲಿಂಗ್ಲಕಾರ ಆಶಿಷ್ ಆಶೀರ್ವಾದ ರೂಪವಾದ ಹಾರೈಕೆ ಆಶೀರ್ವಾದ ಇತ್ಯಾದಿಗಳಿಗೆ ಲೋಟ್ಲಕಾರ ಹಾಗಾಗಿ ಇಲ್ಲಿ ಭವ ಅಂದರೆ ಭವ ಭವತಂ ಭವತ ಭವಾನಿ ಭವಾವ ಭವಾಮ ಈ ರೀತಿ ಬರ್ತದೆ ಭೂಧಾತುವಿಗೆ ಲೋಟ್ ಪ್ರಕಾರ ಪರಸ್ಮೈ ಪದ ಇದರಲ್ಲಿ ಪ್ರಥಮ ದ್ವಿತೀಯ ಪ್ರಥಮ ಮಧ್ಯಮ ಮತ್ತು ಉತ್ತಮ ಪುರುಷಗಳು ಈ ರೀತಿ ಬರ್ತದೆ ಕ್ರಿಯಾಪದದಲ್ಲಿ ಅಂದರೆ ಅವನು ಪ್ರಥಮ ಅವನು ಬವತು ಸಹ ಭವತ್ತು ಅವನಾಗಲಿ ಆಮೇಲೆ ನೀನು ಮಧ್ಯಮ ತ್ವಂ ಭವ ನೀನು ಆಗು. ಹಾಗೆ ಇಲ್ಲಿ ಮನ್ಮಾಥ ನನಗೆ ಹೇಳಿದ್ದು ಖ್ಯಾತೋ ಭವ ಖ್ಯಾತನ ಹಾಗೂ ಅಂಥೇಳಿ ಆಮೇಲೆ ಭವಾನಿ ಅಂದರೆ ನಾನು ಆಗುವ ಆಗಲಿ ಆಗುವವನಾಗಲಿ ಮುಂದೆ ಅಂಥೇಳಿ ಅಂದರೆ ಹಾಗೆ ಭವಾನಿ ಭವಾವ ಭವಾಮ ಆ ರೀತಿ ಬರ್ತದೆ ಹಾಗೆಯೇ ಇಲ್ಲಿಗ ಕಾಮನೆಂಬ ಹೆಸರು ಬಂತು ಮನ್ಮಾಥ ಆಯಿತು ಕಾಮ ಆಯಿತು ಕಾಮರೂಪನಾದ ಕಾರಣ ಕಾಮ ಮದನಾನ್ ಮದನಾಖ್ಯಸ್ತ ಜಾತೋ ದರ್ಪಾತ್ ಸದರ್ಪಕ ತಸ್ಮಾತ್ ಕಂದರ್ಪನಾ ಲೋಕೇ ಖ್ಯಾತ ಭವಿಷ್ಯಸಿ ಮದನಾತ್ ಮನ್ ಮದನಾನ್ ಮದನಾಖ್ಯಸ್ತು ಅಂದರೆ ನೀನು ಜನಗಳಿಗೆ ಕಾಮದ ಮದ ಇರುವಂತೆ ಮಾಡುವ ಕಾರಣ ಮದ ಕಾಮದ ಮದ ಇರುವ ಹಾಗೆ ಮಾಡುವ ಕಾರಣ ಮದನ ಎಂಬಂತಹ ಹೆಸರು ಉಂಟಾಗಲಿ ನಿನಗೆ ಮದನಾತ್ ಮದನಾಖ್ಯಸ್ವ ಜಾತೋ ದರ್ಪಾತ್ ಸದರ್ಪಕ ಜನಿಸುವಾಗ ದರ್ಪಯುಕ್ತನಾಗಿ ನೀನು ಜನಿಸುವ ಜನಿಸಿದ ಕಾರಣ ಅಂದರೆ ಆ ದರ್ಪ ಇಲ್ಲದಿದ್ದರೆ ಕಾಮ ಉತ್ಪತ್ತಿ ಆಗುವುದಿಲ್ಲ ಈಗ ಎಲ್ಲಿ ನಿಮಗೆ ಅತ್ಯಂತ ನಿಯಂತ್ರಿತವಾದ ವಾತಾವರಣ ಇರ್ತದೋ ನಿಮ್ಮನ್ನು ಹೇಳುವರು ಕೇಳುವರು ಇರ್ತಾರೋ ಆವಾಗ ಕಾಮ ಉತ್ಪತ್ತಿ ಆಗುವುದಿಲ್ಲ ಸಾಮಾನ್ಯವಾಗಿ ನೀವು ಗಮನಿಸಿ ಕಾಮ ಉತ್ಪತ್ತಿ ಆಗಬೇಕಿದ್ರೆ ಮನಸ್ಸು ಸ್ವಚ್ಛಂದವಾಗಿ ವಿಹರಿಸ್ತಾ ಇರಬೇಕು ಯಾವುದೇ ಹಿಡಿತ ನಿಯಂತ್ರಣ ಬಿಗಿ ಅಲ್ಲಿ ಇರಬಾರದು ಆವಾಗ ಮಾತ್ರ ಕಾಮ ಉತ್ಪತ್ತಿ ಆಗ್ತದೆ ಅಲ್ಲಿ ಪ್ರಜಾ ಉತ್ಪತ್ತಿ ಆಗ್ತದೆ ಹಾಗಾಗಿ ಸಂತಾನ ಉತ್ಪತ್ತಿ ಆಗಬೇಕಿದ್ರೆ ಮನಸ್ಸು ಸ್ವತಂತ್ರವಾಗಿ ವಿಹರಿಸ್ತಾ ಇರತಕ್ಕಂತಹ ಅಂದರೆ ಚಿಂತೆಗಳಿಂದ ಮುಕ್ತವಾಗಿರ್ತಕ್ಕಂಥ ಮನಸ್ಸಿರಬೇಕು ಅಥವಾ ಯಾವುದೇ ನಿಯಂತ್ರಣದಿಂದ ಅಂದರೆ ಯಾರಾದರೂ ಯಾವುದೇ ಇದನ್ನು ನಮ್ಮ ನಿಯಂತ್ರಿಸ್ತಾ ಇದ್ದಾರೆ ಅಥವಾ ಗಮನಿಸ್ತಾ ಇದ್ದಾರೆ ಅಂತೇಳಿ ಮನಸ್ಸಿನಲ್ಲಿ ಬಂದರೆ ಆವಾಗ ಕಾಮ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಮತ್ತು ಅತಿಯಾದ ಒಂದು ಹಂತದಲ್ಲಿ ಬರ್ಬೋದು ಯಾವುದು ಕಾಮ ಇರ್ತಕ್ಕಂಥವ್ರಿಗೆ ಕಾಮಾತುರಾಣ ನ ಭಯಂ ನ ಲಜ್ಜ ಅದು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಆತುರ ಕಾಮಾತುರತೆ ಬಂದರೆ ಆ ಸಂದರ್ಭದಲ್ಲಿ ಅವರಿಗೆ ಭಯವೂ ಇಲ್ಲ ಲಜ್ಜೆಯೂ ಇಲ್ಲ ಯಾರಿದ್ದರೂ ಮುಂದೆ ಕೂಡ ಏನು ವಿಚಿತ್ರವಾಗಿ ಭಯವೂ ಇಲ್ಲ ಲಜ್ಜೆಯೂ ಇಲ್ಲ ನಾಚಿಕೆ ಕೂಡ ಇಲ್ಲ ಅಂಥೇಳಿ ಕಾಮಾತುರರಿಗೆ ಹಾಗೆಯೇ ಸಾಮಾನ್ಯವಾಗಿ ಈ ದರ್ಪ ಅಥವಾ ಎನ್ನತಕ್ಕಂಥದ್ದು ಬೇಕಾಗ್ತದೆ ಮನಸ್ಸಿಗೆ ಸ್ವಚ್ಛಂದತೆ ಬೇಕಾಗ್ತದೆ ಹಾಗಾಗಿ ಕಂದರ್ಪ ಅಂತೇಳಿ ಅವನಿಗೆ ಹೆಸರಾಯಿತು ತಸ್ಮಾತ್ ಕಂದರ್ಪನಾಮಪಿ ಲೋಕೇ ಖ್ಯಾತೋ ಭವಿಷ್ಯಸಿ ಕಂದರ್ಪ ಎಂಬ ಹೆಸರಿನಿಂದ ಕೂಡ ಲೋಕದಲ್ಲಿ ನೀನು ಖ್ಯಾತನಾಗ್ತೀಯ ಪ್ರಸಿದ್ಧನಾಗ್ತೀಯ ತತ್ಸಮ್ ದೇ ಯದ್ವೀರ್ಯಂ ನ ಭವಿಷ್ಯತಿ ತತಃ ಸ್ಥಾನಿ ಸರ್ವಾಣಿ ಜಗದ್ವ್ಯಾಪೀ ಭವಾಂಸ್ತಃ ತತಃ ಯಾವ ದೇವತೆಳು ಕೂಡ ನಿನ್ನನ್ನು ವೀರ್ಯದಲ್ಲಿ ಸರಿಗಟ್ಟಲಾರರು ಜಗತ್ತಿನ ಸ್ಥಾನಗಳೆಲ್ಲವೂ ನಿನ್ನ ವಶವೇ ಆಗಿರುವವು ಯಾಕಂದರೆ ಸೃಷ್ಟಿಯಾಗಬೇಕಿದ್ರೆ ಕಾಮ ಬೇಕೇ ಬೇಕು ಜಗತ್ತಿನಲ್ಲಿ ಹಾಗಾಗಿ ಎಲ್ಲ ಸ್ಥಾನಗಳಲ್ಲಿ ನೀನಿದ್ದೀಯಾ ಆದ ಕಾರಣ ನೀನು ಜಗತ್ತನ್ನ ವ್ಯಾಪಿಸಿರುವೆ ಜಗದ್ ವ್ಯಾಪಿ ಆಗ್ತೀಯ ನೀನು ಹ್ಞೂ ನೀನು ಇಲ್ಲದ ಸ್ಥಾನಗಳು ಇಲ್ಲ ಅತ್ಯಂತ ಕಡಿಮೆ ಅಂಥೇಳಿ ಹಾಗೆ ಅವನಿಗೆ ಸ್ಥಾನಗಳನ್ನು ಕೊಟ್ಟರು ದಕ್ಷೋಯಂಭಾವತಃ ಪತ್ನೀ ಸ್ವಯಂ ದಾಸ್ಯತಿ ಕಾಮಿನೀ ಆದ್ಯ ಪ್ರಜಾಪತಿೋ ಹಿ ಯಥೇಷ್ಟುರುಷೋತ್ತಮ ಪುರುಷಶ್ರೇಷ್ಠನು ಪ್ರಜಾಪತಿಗಳಲ್ಲಿ ಮೊದಲನೆಯವನೂ ಆದಂತಹ ಈ ದಕ್ಷ ನಿನಗೆ ಯೋಗ್ಯನಾದಂಥ ಪತ್ನಿಯನ್ನ ಕೊಡ್ತಾನೆ ದಕ್ಷ ಅಯಂ ಆದ್ಯ ಪ್ರಜಾಪತಿ ಯಹ ಯಾವ ಆದ್ಯ ಪ್ರಜಾಪತಿ ಇದ್ದಾನೋ ಅವನು ಅಂತಹ ದಕ್ಷನು ಈ ದಕ್ಷನು ಅಯಂ ದಕ್ಷ ಪುರುಷೋತ್ತಮನನೇ ಪುರುಷಶ್ರೇಷ್ಠನೇ ನಿನಗೆ ಯಥೇಷ್ಟು ಇಚ್ಛಿಸಿದಂತಹ ಪತ್ನೀ ಕಾವಿನಿ ಪತ್ನೀ ಸುಂದರಿಯಾದಂತಹ ನಿನಗೆ ಪತ್ನಿಯನ್ನು ಯೋಗ್ಯಳಾದ ಪತ್ನಿಯನ್ನು ಭಾವತಃ ನಿನಗೆ ಸ್ವಯಂ ದಾಸ್ಯತೆ ಅವನೇ ಕೊಡ್ತಾನೆ ನಿನಗೆ ಅಂತೇಳಿ ಹೇಳ್ತಾರೆ यशा चन्या चारुपा ब्रह्म मनोभव संध्याना विख्याता सर्वोके भविष्य ब्रह्मन मनस्स जनसद सुंदरिया कन्ध्याएसरी लोकली प्रसिद्धाता कन्या चारु रूप ಸುಂದರ ರೂಪ ಇರತಕ್ಕಂಥವಳು ಬ್ರಹ್ಮ ಮನೋಭಾವ ಬ್ರಹ್ಮ ಮನಸ್ಸಿಂದ ಬ್ರಹ್ಮನ ಮನಸ್ಸಿಂದ ಹುಟ್ಟಿದವಳು ಸಂಧ್ಯಾ ನಾಂನ ಇಖ್ಯಾತ ಸಂಧ್ಯಾ ಎಂಬತಕ್ಕಂಥ ಹೆಸರಿನಿಂದ ವಿಖ್ಯಾತರಾದಂಥವಳು ಸರ್ವಲೋಕೇ ಭವಿಷ್ಯತಿ ಎಲ್ಲ ಲೋಕದಲ್ಲಿ ಕೂಡ ಆ ರೀತಿ ಪ್ರಸಿದ್ಧಿಯನ್ನು ಹೊಂದುತ್ತಾಳೆ ಬ್ರಹ್ಮಣೋಧ್ಯಾ ಯಾಸ್ಮತ್ ಸಮ್ಯಕ್ ಜಾತಾಂಗನಾ ಅಥಸಂಧ್ಯ ವಿಖ್ಯಾತ ಕ್ರಾಂಥ ುಲ್ಯಮಲ್ಲಿಕ ಮಲ್ಲಿಕಾಳತೆಯಂತಹ ತುಂಬ ಕಾಂತಿಮತಿಯೂ ಆಗಿ ಸುಂದರಿಯೂ ಆಗಿರ್ತಕ್ಕಂತಹ ಈ ಕನ್ಯೆಯು ತುಲ್ಯ ಮಲ್ಲಿಕಾ ಕ್ರಾಂತಭ ಕಾಂತಭಿ ಬ್ರಹ್ಮನು ದೃಢವಾಗಿ ಧ್ಯಾನಿಸ್ತಾ ಇರತಕ್ಕಂತಹ ಇರುವ ಸಂದರ್ಭದಲ್ಲಿ ಹುಟ್ಟಿದ ಕಾರಣ ಬ್ರಹ್ಮಣ್ಯಾಯತ ಯಸ್ಮತ್ ಸಮ್ಯಕ್ ಜಾತ ವರಾಂಗಣ ಸಂಧ್ಯಾ ಅಂಥೇಳಿ ಸಮ್ಯಕ್ ಧ್ಯಾನದಲ್ಲಿ ಇದ್ದವನಿಗೆ ಹುಟ್ಟಿದ ಕಾರಣ ಬ್ರಹ್ಮನಿಗೆ ಸಂಧ್ಯಾ ಅಂಥೇಳಿ ಅವಳು ಪ್ರಸಿದ್ಧಳಾಗ್ತಾಳೆ ಬ್ರಹ್ಮೋವಾಚ ಕೌಸುಮಾನಿ ತಾಳಿ ಪಂಚಾಧಾಯ ಮನೋಭವ ಪ್ರೂಪೀ ತತ್ರ ಚಿಂತ ಚಿಂತೆಯಮಸ ಬ್ರಹ್ಮ ಹೇಳ್ತಾನೆ ಬಳಿಕ ಮನ್ಮಥ ತನ್ನ ಐದು ಪುಷ್ಪಬಾಣಗಳನ್ನು ತೆಗೆದುಕೊಂಡು ಅಲ್ಲಿಯೇ ಅಂತರ್ಧಾನವನಾಗಿದ್ದು ಹೀಗೆ ಆಲೋಚಿಸ್ತಾನಂತೆ ಕೌಸುಮಾನಿ ಅಂದರೆ ಕುಸುಮಕ್ಕೆ ಸಂಬಂಧಪಟ್ಟದು ಕೌಸುಮ ಕುಸುಮಗಳಿಂದ ಮಾಡಲ್ಪಟ್ಟಂತಹ ಅಸ್ತ್ರಗಳು ಪಂಚ ಐದು ಆದಾಯ ಅವುಗಳನ್ನು ಹಿಡ್ಕೊಂಡು ಈ ಮನ್ಮಥನು ಪ್ರಚ್ಛನ್ನ ರೂಪಿ ತತ್ರ ಅಡಗಿದ್ದು ಚಿಂತೆಯ ಮಾಸ ಈ ರೀತಿ ಆಲೋಚಿಸಿದ ನಿಶ್ಚಯ ಮಾಡಿದ ಹರ್ಷಣಂ ಹರ್ಷಣ್ಯಂಚ ಮೋಹನ ಶೋಷಣಂ ಮಾರಣಂ ತರಣಂಚೇತಿ ಪ್ರೋಕ್ತಾನ ಮುನಿಮೋಹಕರಾಣ್ಯಪೀ ಹರ್ಷಣ ರೋಚನ ಮೋಹನ ಶೋಷಣ ಮಾರಣ ಎನ್ನತಕ್ಕಂತಹ ಹೆಸರುಳ್ಳ ಈ ಐದು ಕುಸುಮ ಬಾಣಗಳು. ಅರವಿಂದ ಚೂತ ನವಮಲ್ಲಿಕ ಮುಂತಾದಂತಹ ಯಾವ ಹೂಗಳ ಹೆಸರಿದೆಯೋ ಅದೇ ರೀತಿ ಐದು ಇಲ್ಲಿ ಅದರ ಗುಣಗಳು ಹ್ಞೂ ಹರ್ಷಣ ಒಂದು ಹರ್ಷವನ್ನು ಉಂಟು ಆಮೇಲೆ ರೋಚನ ರುಚಿಯನ್ನು ಉಂಟು ಅಥವಾ ರೋಮಾಂಚನ ಉಂಟು ಮೋಹನ ಮೋಹನ ವಶೀಕರಣ ಆಮೇಲೆ ಮೋಹ ಉಂಟು ಮಾಡುವಂಥದ್ದು ಶೋಷಣ ಶರೀರದಲ್ಲಿ ಅಂದರೆ ಒಣಗಿಸುವಂಥದ್ದು ಅಂದರೆ ಬೆಂಕಿ ಬಿಸಿ ಮಾಡುವಂಥದ್ದು ಶರೀರವನ್ನು ಆಮೇಲೆ ಮಾರಣ ಹ್ಞೂ ಆ ಕಾಮಕ್ಕೆ ಮನ ಸೋಲುವಂಥದ್ದು ಇಂದಿರಗಳನ್ನೆಲ್ಲ ಅಂದರೆ ಬುದ್ಧಿಯನ್ನು ಅಲ್ಲಿ ನೆಲೆಸುವಂತೆ ಮಾಡುವಂಥದ್ದು ಮಾರಣ ಮರಣದಂತೆ ಹ್ಞೂ ಬೇರಾವುದೇ ಪರಿವೇ ಇಲ್ಲದಂತೆ ಹೊರಗಿನ ಆ ರೀತಿಯ ಮನಸ್ಸನ್ನು ಉಂಟು ಮಾಡುವಂಥದ್ದು ಉಳಿದ ವಿಷಯಗಳಿಗೆ ಸತ್ತಂತೆ ಆ ವಿಷಯದಲ್ಲಿ ಮಾತ್ರ ಜೀವಂತವಾಗಿರ್ತಕ್ಕಂಥ ಮಾಡತಕ್ಕಂಥದ್ದು ಈ ರೀತಿಯ ಐದು ಕುಸುಮ ಬಾಣಗಳು ಹರ್ಷಣ ರೋಚನ ಮೋಹನ ಶೋಷಣ ಮಾರಣ ಅಂಥೇಳಿ ಮುನಿ ಮೋಹ ಅಪಿ ಅವುಗಳು ಇಂಥ ಮುನಿಗಳನ್ನು ಕೂಡ ಮೋಹವನ್ನು ಉಂಟು ಮಾಡತಕ್ಕಂಥವುಗಳು ಕೂಡ ಬ್ರಹ್ಮಣ ಮಮ ಯತ್ ಕರ್ಮ ಸಮುದ್ದಿಷ್ಟ ಸನಾತನಂ ತದಿ ಹೈವಕರಿಷ್ಯಾಮಿ ಮುನಿನಾಂ ಸನ್ನಿಧೌ ವಿಧೇ ಬ್ರಹ್ಮನು ಅನಾದಿ ಆದಂಥ ಯಾವ ಸೃಷ್ಟಿ ಪ್ರವರ್ತನ ಕ್ರಮವನ್ನು ನಿಯಮಿಸಿದ್ದಾನೋ ಬ್ರಹ್ಮಣ ಮಮ ಯತ್ಕರ್ಮ ಸಮದ್ದಿಷ್ಟ ಸನಾತನಂ ತದ್ ಹೈವ ಕರಿಷ್ಯಾಮಿ ಮುನಿನಾಂ ಸನ್ನಿಧವು ವಿಧೇಹಿ ಸನ್ನಿಧವು ಆ ಕಾರ್ಯವನ್ನು ಇಲ್ಲಿಯೇ ಈ ಮುನಿಗಳ ಮತ್ತು ವಿಧಿಯ ಅಂದರೆ ಬ್ರಹ್ಮನ ಮಾಡಿ ನೋಡ್ತೇನೆ ಮೊದಲಿಗೆ ಯಾಕೆಂದರೆ ಹೇಗೆ ಆಗ್ತದೆ ಅಂತ ನೋಡಬೇಕಲ್ಲ ಏನಾದರೂ ಸಂಧೆ ಹೇಳಿದರೆ ಅವರ ಹತ್ರ ಕೇಳಿಕೊಳ್ಬೋದು ಬ್ರಹ್ಮನಲ್ಲಿಯೇ ಸ್ವಯಂಚಾಪಿ ಮುನಯಶ್ಚಾತ್ರ ಸ್ವಯಂ ಚಾ ಪ್ರಜಾಪತಿ ಎತ್ತಷ್ ಸಾಕ್ಷಿಭೂತ ಮೇ ಭವಿಷ್ಯ ನಿಶ್ಚಯ ಇಲ್ಲಿ ಮರೀಚಿ ಮೊದಲಾದ ಮುನಿಗಳು ದಕ್ಷಿಣ ಮೊದಲಾದ ಪ್ರಜಾಪತಿಗಳು ಸೇರಿದ್ದಾರೆ ಇವೆಲ್ಲ ಎಲ್ಲರ ಸಾಕ್ಷಿಯಾಗಿ ನನ್ನ ಕಾರ್ಯವನ್ನು ಮಾಡ್ತೇನೆ ಸಂಧ್ಯಾ ಬ್ರಹ್ಮಣ ಪ್ರೋಕ್ತ ಚೆದೇವೇ ಯಹ ಕರ್ಮ ಪರೀಕ್ಷೈ ಪ್ರಯೋಗಾನ್ ಮೋಹೆಯಮ್ಯಹಂ ಪರಮಸುಂದರಿಯಾದ ಸಂಧ್ಯೆ ಕೂಡ ಇಲ್ಲೇ ಇದ್ದಾಳೆ ಬ್ರಹ್ಮನು ಕೂಡ ನಾನು ವಾಸುದೇವ ರುದ್ರ ಸಹ ನನ್ನ ನಿನ್ನ ಅಧೀನರಾಗಿರುವೆವು ಅಂಥೇಳಿ ಈಗ ತಾನೇ ಬ್ರಹ್ಮ ಹೇಳಿದಾನೆ ಬ್ರಹ್ಮಣ ಪ್ರೋಕ್ತ ಇದಾನೀಮೇವ ಯದ್ವಚ ಯಾವುದು ನಾವೆಲ್ಲರೂ ಕೂಡ ನಿನ್ನ ವಶರಾಗಿದ್ದೇವೆ ಅಂತ ಹೇಳಿದ್ದಾನು ಇಂತಹ ನನ್ನ ಕಾರ್ಯವನ್ನು ಮೊದಲು ಇಲ್ಲಿಯೇ ಪರೀಕ್ಷಿಸಿ ನೋಡಿ ಮುಂದೆ ಎಲ್ಲರನ್ನೂ ಪ್ರಯೋಗಿಸಿ ಮೋಹಗೊಳಿಸ್ತೇನೆ ಇಹ ಕರ್ಮ ಪರೀಕ್ಷೆಯ ಪ್ರಯೋಗಾನ್ ಮೋಹಯಮ್ಯಹಂ ಬ್ರಹ್ಮೋವಾ ಸಚಿತ್ಯ ಮನಸಾ ನಿಶ್ಚಿತ್ಯ ಚ ಮನೋಭಾವ್ಯಾಪಜ್ಯಾಷ್ಪಜಾತ ಯೋಜಯ ಬ್ರಹ್ಮ ಹೇಳ್ತಾನೆ ಹೀಗೆ ಮನಸ್ಸಿನಲ್ಲಿ ಆಲೋಚಿಸಿ ಮನ್ಮಥ ತನ್ನ ಪುಷ್ಪಧನುಸಿನ ಹೆದೆಯನ್ನು ಸಜ್ಜುಗೊಳಿಸಿ ಅದರಲ್ಲಿ ಪುಷ್ಪ ಬಾಣಗಳನ್ನು ಹೂಡ್ತಾನೆ ಆಲೀಢಸ್ಥಾನಸಾಧ್ಯ ಧನುರಾಕೃಷ್ಯ ಯತ್ನತಃ ಚಕಾರ ವಲಯಾಕಾರಂ ಕಾಮೋ ಧನ್ವಿವರಸ್ತದ ಉತ್ತಮ ಬಿಲ್ಗಾರನಾದಂತಹ ಆಮನ್ ಮತ ಬಾಣ ಪ್ರಯೋಗಕ್ಕೆ ಅನುಕೂಲವಾಗುವಾಗ ಮಂಡಿಯು ಆಲೀಢಸ್ಥಾನ ಆಸಾಧ್ಯ ಧನುರಾಕೃಷ್ಯ ಯತ್ನತಃ ಮಂಡಿಯೂರಿ ಅಂಥೇಳಿ ಆಲೀಢ ಸ್ಥಾನಮ್ ಅಂತೇಳಿದ ಮೊಣಕಾಲೂರಿ ಚಕಾರ ವಲಯಾಕಾರಂ ಕಾಮ ಧನ್ವಿ ತದಾ ಧನುಸ್ಸನ್ನು ಹಿಡಿದೇಳ್ದು ಅದನ್ನು ಮಂಡಲಾಕಾರವಾಗುವ ಹಾಗೆ ಮಾಡಿದ ಅಂದರೆ ಮಂಡಲ ಅಂದರೆ ವೃತ್ತ ಅಷ್ಟು ಎಳೆದ ಹಿಂದಕ್ಕೆ ಅದು ನೇರವಾಗಿರ್ತಕ್ಕಂಥ ಬಿಲ್ಲನ್ನು ಎಳೆದು ಅದನ್ನು ವರ್ತುಲ ಅಥವಾ ಮಂಡಲಾಕಾರವನ್ನಾಗಿ ಮಾಡಿದ ಹೆದೆ ಬಿಲ್ಲನ್ನು ಹೇಳದು ಸಂಹಿತೇ ತೇನ ಕೋದಂಡೇ ಮಾರುತಾಷ್ಟ ಸುಗಂಧಯ ವವು ಸ್ತತ್ರತ್ರ ಮುನಿಶ್ರೇಷ್ಠ ಸಮ್ಯಾಗ ಆಹ್ಲಾದ ಕಾರಿಣಃ ಓ ಮುನಿಶ್ರೇಷ್ಠನೇ ಹೀಗೆ ಆಮನ್ಮತ ತನ್ನ ಮನಸ್ಸಿನಲ್ಲಿ ಬಾಣಸಂಧಾನ ಮಾಡಲು ಅಲ್ಲಿ ಒಳ್ಳೆಯ ಪರಿಮಳಿಯುಕ್ತವಾಗಿ ಮನಸ್ಸಿಗೆ ಸಂತೋಷ ಉಂಟು ಮಾಡುವಂತಹ ಮಂದ ಮಾರುತಗಳು ಬೀಸತೊಡಗಿದುವು ವಾತಾವರಣ ಆ ರೀತಿ ಪರಿವರ್ತನೆ ಹೊಂದುತ್ತದೆ ತತಸ್ತಾನಿ ದಾತ್ರದೀನ್ ಸರ್ವಾನ್ವೇ ಮಾನಸಾನ್ ಪೃಥಕ್ ಪುಷ್ಪಶರೈಸ್ತೇಷ್ಣೈರ್ಮೋಹಾ ಸ ಮೋಹನ ಆಮೇಲೆ ಮೋಹವನ್ನುಂಟು ಮಾಡತಕ್ಕಂಥ ಮನ್ಮಥ ಬ್ರಹ್ಮಣ್ಯಮದರಾದವರನ್ನು ಎಲ್ಲ ಮಾನಸಪುತ್ರೂ ಬೇರೆ ಬೇರೆಯಾಗಿ ತನ್ನ ಪುಷ್ಪಪಾಣಗಳಿಂದ ಹೊಡೆದು ಮೋಹಗೊಳಿಸ್ತಾನೆ ತತಸ್ತೆ ಮುನಯಸ್ಸೆ ಮೋಹಿಶ್ಚಾಪ್ಯಹಂ ಮುನಿ ಸಂಹಿತ ಮನಸ ಕಂಚಿತ್ವಿಕಾರ ಹೀಗೆ ಎಲ್ಲ ಮುನಿಗಳು ಚತುರ್ಮುಖಾನಂದ ಬ್ರಹ್ಮನು ಕೂಡ ಮೋಹಗೊಂಡವರಾಗಿ ಮೊದಲು ಮನಸ್ಸಿನಲ್ಲಿ ಸ್ವಲ್ಪ ವಿಕಾರವುಳ್ಳವರಾದರು ಸಂಧ್ಯಾಂ ಸರ್ವೇ ನಿರೀಕ್ಷಂತಹ ಸವಿಕಾರಂ ಮುಹುರ್ಮುಹು ಆಸನ್ ಪ್ರವೃದ್ಧಮದನಾಹ ಸ್ತ್ರೀಯನ್ಮ ಸ್ತ್ರೀಯಸ್ಮಾನ್ ಮದನೈ ಹೀಗೆ ವಿಕಾರವನ್ನು ಹೊಂದಿದವರು ಸುಂದರಿಯಾದಂತಹ ಸಂಧಿಯನ್ನು ಮತ್ತೆ ಮತ್ತೆ ನೋಡ್ತಾ ಹೆಚ್ಚಾದ ಕಾಮವಿಕಾರವುಳ್ಳವರಾದರು ಯಾಕೆಂದರೆ ಸ್ತ್ರೀಯರು ತಮ್ಮ ರೂಪಲಾವಣ್ಯಾದಿಗಳಿಂದ ಪುರುಷರಿಗೆ ಮದನ ವಿಕಾರವನ್ನು ಹೆಚ್ಚಿಸ್ತಕ್ಕಂಥ ಸ್ವಭಾವವುಳ್ಳವರು ತಮ್ಮ ಹಾವಭಾವಗಳಿಂದ ಊಪಲಾವಣ್ಯಗಳಿಂದ ವೇಷೂಷಣಗಳಿಂದ ಗಂಧಲೇಪನಗಳಿಂದ ತತಃಸರ್ವಾನ್ ಸಮದನ ಮೋಹಯಿತ್ ಪುನಃಪುನಃ ಯಥೇಂದ್ರಿಯ ವಿಕಾರುಸ್ತನಕ ಆಮೇಲೆ ಆಮನ್ನಥ ಸರ್ವಾನ್ ಸಹ ಮದನ ಮೋಹಯಪುನ ಪುನಃ ಪುನಃ ಮೋಹಗೊಳಿಸಿ ಯಥೇಂದ್ರಿಯ ವಿಕಾರಂತೆ ಪ್ರಾಪು ತಾನ್ ಅಕರೋತ್ ತೇಗೆ ಅವರೆಲ್ಲ ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕೆಂಬ ಅಭಿಲಾಷೆ ಉಳ್ಳವ್ರು ಆಗ್ತಾರೋ ಆ ರೀತಿಯಾಗಿ ಮಾಡಿಬಿಟ್ಟ ಉದೀರಿತೆಂದ್ರಿಯೋಧಾತ ವೀಕ್ಷ್ಯಾಹಂಸ ಯಾ ಚತಾ ತೋನಪ ಚೋನಪಂಚ ತದ ಚ ಊನಪಚಾಶದ್ ಭಾವ ಜಾತಃ ಶರೀರತಃ ಆಗ ಕಾಮೇಚ್ಛೆಯಿಂದ ಉದ್ರಿಕ್ತವಾಗಿ ಭೋಗಾತೃವಾದ ಇಂದ್ರಿಯಗಳು ಬ್ರಹ್ಮ ಆ ಸಂಧ್ಯೆಯನ್ನು ಯಾವಾಗ ನೋಡಿದನೋ ಉದೀರಿತ ಇಂದ್ರಿಯ ಧಾತಾ ವೀಕ್ಷ್ಯ ಅಹಂ ಧಾತಾ ಅಹಂ ಬ್ರಹ್ಮನಾದ ಸ ಯಾಚ ತಾಂ ನೋಡಿದನು ಸಂಧ್ಯೆಯನ್ನು ಆಗಲೇ ಅವನ ಶರೀರದಿಂದ ಬ್ರಹ್ಮನ ಶರೀರದಿಂದ ಮನ್ಮಥ ವಿಕಾರ ಅವಸ್ಥೆಯಲ್ಲಿ ಆಗುವಂತಹ ನಲವತ್ತೊಂಬತ್ತು ಮನೋವೃತ್ತಿ ವಿಶೇಷ ರೂಪವಾದ ವಿಕಾರಗಳು ಉತ್ಪನ್ನವಾದವು ತದೈವಚ ಊನಪಂಚಾಶತ್ ನಲವತ್ತೊಂಬತ್ತು ಪಂಚಾಶತ ಅಂದರೆ ಐವತ್ತು ಊನ ಅಂದರೆ ಕಡಿಮೆ ಒಂದು ಕಡಿಮೆ ಅಂತೇಳಿ ಐವತ್ತಕ್ಕೆ ನಲವತ್ತೊಂಬತ್ತು ಏಕೋನಪಂಚಾಶತ್ ಭಾವ ಜಾತಾ ಒಂದು ಊನವಾಗಿರ್ತಕ್ಕಂತಹ ಐವತ್ತು ಅಂದರೆ ನಲವತ್ತೊಂಬತ್ತು ಭಾವಗಳು ಅವನ ಶರೀರದಿಂದ ಉತ್ಪನ್ನವಾದುವಂತೆ ಸಾಪಿತೈರ್ವೀಕ್ಷಮಣಾಥ ಕಂದರ್ಪ ಶಪಾತನಾಥ ಚಕ್ರೇ ಮುಹುರ್ ಮುಹುರ್ ಭಾವಾನ್ ಕಟಾಕ್ಷ ಆವರಣಧಿಕಾನ್ ಆಗ ಆ ಸಂಧೆ ಕೂಡ ಅವರೆಲ್ಲರಿಂದಲೂ ನೋಡಲ್ಪಟ್ಟವಳಾಗಿ ಮನ್ಮಥನ ಮಾನಪ್ರಹಾರದಿಂದ ಉಂಟಾದ ಕಡೆಗಣ್ಣಿನ ನೋಟ ಉಳ್ಳವಳು ಕುಡಿನ ಓಟವುಳ್ಳವಳು ಮತ್ತು ಲಜ್ಜೆಯಿಂದ ಶರೀರವನ್ನು ಮುಚ್ಚಿಕೊಳ್ಳುವುದೇ ಮೊದಲಾದರೆ ಶೃಂಗಾರ ಚೇಷ್ಟೆಯ ಭಾವಗಳನ್ನು ಕೂಡ ಪ್ರಕಟ ಮಾಡುವಳಾದಳು ಕಟಾಕ್ಷ ಆವರಣಾದಿಕಾನ್ ಮುಹುರ್ ಮುಹುರ್ ಭಾವ ಮುಹುರ್ ಭಾವಾನ್ ಚಕ್ರೆ ಸಂದರ್ಪ ಶರಹಾತನಾ ಕಟಾಕ್ಷ ಮತ ಆವರಣ ಅಂದರೆ ಕಣ್ಣು ಮುಚ್ಚುವಂಥದ್ದು ಶೃಂಗಾರ ಚೇಷ್ಟೆ ಹಾಗೂ ಶರೀರವನ್ನು ಮುಚ್ಚಿಕೊಳ್ಳುವಂಥ ಮುಂತಾದಂಥದ್ದು ಈ ರೀತಿಯಾದ ಶೃಂಗಾರ ಚೇಷ್ಟೆಗಳನ್ನು ಮಾಡಲಿಕ್ಕೆ ತೊಡಗಿದಳು ನಿಸರ್ಗ ಸುಂದರಿ ಸಂಧ್ಯಾ ತಾನ್ಭವಾನ್ ಮಾನಸೋದ್ಭವಾನ್ ಕೂರುವಂತೆ ಅತಿತರಾಮ್ರೇಜೇ ಸ್ವರ್ಣದೀವ ತನೂರ್ಮಿ ತನೂರ್ಮಿಭಿ ಸ್ವಭಾವವಾಗಿಯೇ ಸುಂದರಿಯಾದಂತಹ ಸಂಧ್ಯೆಯು ಮದನ ವಿಕಾರದಿಂದ ಉಂಟಾದ ಆ ಶೃಂಗಾರ ಚೇಷ್ಟೆಗಳನ್ನು ಮಾಡುತ್ತಾ ಸಣ್ಣ ಸಣ್ಣ ಅಲೆಗಳಿಂದ ಕೂಡಿದಂಥ ಗಂಗಾ ನದಿ ಹಾಗೆ ಶೋಭಿಸ್ತಾ ಇದಂತೆ ನಿಸರ್ಗಸುಂದರಿ ಸಂಧ್ಯಾ ಮನ ಮಾನಸೋಭವಾನ್ ಕುರುವಂತೀ ಅತಿ ತರಾಂ ಅತ್ಯಂತ ಸುಂದರವಾಗಿ ಅವಳು ರಂಜಿಸಿದಳು ಸ್ವರ್ಣದೀವ ಸ್ವರ್ಣದಿ ಅಂದ್ರೇನು ಸ್ವರ್ಣ ಸ್ವರ್ ನದಿ ಸ್ವರ್ಣ ನದಿ ಅಂತೇಳಿ ಅಲ್ಲಿ ರಕಾರ ರೇಫ ಬಂದ ಕಾರಣ ಸ್ವರ್ಣ ಅಂತೇಳಿ ಬಂತಲ್ಲಿ ನಿಜವಾಗಿ ಅದು ಸ್ವರ್ ನದಿ ಸ್ವರ್ಗಂಗಾ ಸ್ವರ್ಗದ ನದಿ ಯಾವುದು ಗಂಗಾ ನದಿ ಆ ಸ್ವರ್ಗದ ಗಂಗೆಯಂತೆಯೇ ತನೂರ್ಮಿಬಿಹಿ ಸಣ್ಣ ಸಣ್ಣ ಅಲೆಗಳಿಂದ ಕೂಡಿದವಳಾಗಿ ಹೇಗೆ ಗಂಗಾ ನದಿ ಶೋಭಿಸ್ತಾಳೋ ಅದೇ ರೀತಿಯಲ್ಲಿ ವಿವಿಧ ಮದಾನ ವಿಕಾರಗಳಿಂದ ಕೂಡಿದ ಶೃಂಗಾರ ಜ್ಯೇಷ್ಠಗಳಿಂದ ಕೂಡಿದವಳಾಗಿ ಸ್ವಭಾವಸುಂದರಿ ಸುಂದರಿಯಾದ ಸಂಧ್ಯ ತೋರಿದಳು ಅಥ ಭಾವಯುತ ಸಂಧ್ಯಾಂ ವೀಕ್ಷ್ಯಾಕರ್ಷ ಪ್ರಜಾಪತಿ ಧರ್ಮಿಲಾಪೂರಿತನುಃ ಅಭಿಲಾಷಮಹಂ ಮು ಆಮೇಲೆ ಹೀಗೆ ಶೃಂಗಾರ ಚೇಷ್ಟೆಗಳಿಂದ ಕೂಡಿ ಒಪ್ಪುತ್ತಾ ಇರತಕ್ಕಂತಹ ಆ ಸಂಧಿಯನ್ನು ನೋಡುತ್ತಾ ಅಥ ಭಾವಯುತಾಂ ಶೃಂಗಾರ ಭಾವಯುತಾಂ ಸಂಧ್ಯಾಂ ವೀಕ್ಷ್ಯ ಆಕಾಶಂ ಪ್ರಜಾಪತಿ ಏನು ಮಾಡಿದ ಬ್ರಹ್ಮ ಬೆವರಿನಿಂದ ಕೂಡಿದ ಶರೀರವುಳ್ಳವನಾಗಿ ಧರ್ಮಾಭಿಲಾ ಪೂರಿತನು ಹೂ ಅಭಿಲಾಷಾಹಂ ಅವರೊಡನೆ ಸಂಭೋಗದಲ್ಲಿ ಅಭಿಲಾಷೆ ಉಳ್ಳವನಾಗಿ ಆಧ ಬ್ರಹ್ಮ ಮುಂದೆ ತತಸ್ತೆ ಮುನಯಸ್ಸೆ ಮರೀಚ್ಯ ತ್ರಿಮುಖ ಅಪಿ ದಕ್ಷಿಣಾದ್ಯಶ್ಚ ಸುರಶ್ರೇಷ್ಠ ಪ್ರಾಪರು ಆಮೇಲೆ ಆ ಮರೀಚಿ ಮೊದಲಾದ ಮುನಿಗಳು ದಕ್ಷಿಣ ಮೊದಲಾದ ಪ್ರಜಾಪತಿಗಳು ಸಹ ಮದನ ವಿಕಾರವನ್ನು ಹೊಂದಿದ ಇಂದ್ರಿಯವುಳ್ಳವರಾದರು ಇಂದ್ರಿಯಗಳುಳ್ಳವರಾದರು ರಥಸ್ಥೆ ಮುನೆಯ ಸರ್ವೇ ಮರೀಚಿತ್ರಿ ಪ್ರಮುಖಾ ಮರೀಚ ಅಪಿ ಅವರು ಕೂಡ ದಕ್ಷಿಣಾಧ್ಯಾಶ್ಚ ಅವರು ಕೂಡ ಸುರಶ್ರೇಷ್ಠ ಎಲ್ಲ ಸುರಶ್ರೇಷ್ಠನೇ ಪ್ರಾಪುರುವೈಕಾರಿಕೇಂದ್ರಿಯಂ ಅವರೆಲ್ಲರೂ ಕೂಡ ವಿಕಾರವನ್ನು ಹೊಂದಿದರು ವಿಕಾರ ಹೊಂದಿದ ಇಂದ್ರಿಯಗಳುಳ್ಳವರಾದರು ಸುರಶ್ರೇಷ್ಠನೆಂದರೆ ಇಲ್ಲಿ ಸುರಮುನಿಗೆ ಹೇಳಿದರು ದೇವ ನಾರದರಿಗೆ ದೃಷ್ಟ ತಥಾ ವಿಧಾನ್ ದಕ್ಷ ಮರೀಚಿ ಸಂಧ್ಯಾಂಚ ಕರ್ಮಣಿ ನಿಜ ಶ್ರದ್ಧಧೆ ಮದನಸ್ತದ ಆಗಮನ್ಮಥ ಈ ರೀತಿ ದಕ್ಷ ಮತ್ತು ಮರೀಚಿ ಮೊದಲಾದವರು ಬ್ರಹ್ಮನು ಸಂಧಿಯವೂ ಸಹ ಮದನ ವಿಕಾರವುಳ್ಳವರಾದನ್ನು ನೋಡಿ ತಾನು ಮಾಡುವ ಕೆಲಸದಲ್ಲಿ ತನಗೆ ಸಾಮರ್ಥ್ಯವಿರುವುದು ಎಂಬುದನ್ನು ಅದರಲ್ಲಿ ಅವನಿಗೆ ನಂಬಿಕೆ ಬಂತು ಸಂಧ್ಯಾಂಚ ಕರ್ಮಣಿ ನಿಜೇ ತನ್ನ ಕರ್ಮದಲ್ಲಿ ಶ್ರದ್ಧತೆ ನಂಬಿಕೆ ಬಂತ ಅವನಿಗೆ ಸಕ್ಸಸ್ ಯಶಸ್ಸಾಯಿತು ಅಂಥೇಳಿ ನಾನು ಲೋಕದಲ್ಲಿ ಕೂಡ ಈ ರೀತಿ ಮಾಡಬೋದು ಅಂತೇಳಿ ಅವನಿಗೆ ಇಲ್ಲೇ ಟೆಸ್ಟೆಡ್ ಓಕೆ ಆಯಿತು ಯಾವುದು ಪರೀಕ್ಷೆ ಪರೀಕ್ಷಾರ್ಥ ಪ್ರಯೋಗ ಈಗ ನಾವು ಒಂದು ವಾಹನ ತಗೊಳ್ಳುವಾಗ ಒಂದು ಮೊದಲಿಗೆ ಟ್ರಯಲ್ ರೈಡ್ ಅಥವಾ ಟ್ರಯಲ್ ಡ್ರೈವ್ ಕೊಡ್ತೇವೆ ಆವಾಗ ನಮಗೆ ಅದು ಆಗ್ಬೋದಾ ಇಲ್ವೋ ಅಂಥೇಳಿ ಹಾಗೆ ಇವನು ಕೂಡ ಅವನ ವಿದ್ಯೆಯನ್ನು ಪರೀಕ್ಷೆ ಮಾಡಿ ನೋಡಿದ ಪಾಸಾದ ಈ ರೀತಿ ಆದರೆ ಸೃಷ್ಟಿ ಮಾಡ್ಬೋದು ಜಗತ್ತಿನಲ್ಲಿ ಇಷ್ಟ ಆಗಬೇಕು ಸೃಷ್ಟಿಯಾಗಬೇಕಿದ್ರೆ ಅಂಥೇಳಿ ಅವನಿಗೆ ಶ್ರದ್ಧೆ ಬಂತು ನಂಬಿಕೆ ಬಂತು ಮದನನಿಗೆ ತನ್ನ ಯಾವುದೋ ಸಾಮರ್ಥ್ಯದಲ್ಲಿ ಯದಿದಂ ಬ್ರಹ್ಮಣಾಕರ್ಮ ಮಮೋದಿಷ್ಟ ಮಯಿ ತತ್ ಕರ್ತು ಶಕ್ಯಮಿತಿ ಯಾ ಭಾವಿತ ಸ್ವಭೂವ ತದಾ ಬ್ರಹ್ಮನು ನನಗೆ ಯಾವ ಕೆಲಸವನ್ನು ಮಾಡಬೇಕು ಅಂತೇಳಿ ನೇಮಿಸಿರುವವನು ಆ ಕೆಲಸವನ್ನು ನಿರ್ವಹಿಸಲು ನನಗೆ ಶಕ್ತಿ ಇದೆ ಅಂತ ಹೇಳಿ ಮನಮತ ಆಗ ದೃಢವಾದ ನಂಬಿಕೆಯಲ್ಲವನಾದ ಕರ್ತು ಶಕ್ಯಮಿತಿ ಶ್ರದ್ಧಾ ಭಾವಿತಂ ಸ್ವಭೂವಾ ಸ್ವಭೂ ಅಂದರೆ ಬ್ರಹ್ಮ ಸ್ವಯಂಭೂ ಅಂತಲೂ ಹೇಳ್ತಾರೆ ಬ್ರಹ್ಮನಿಗೆ ಅವನಿಂದ ಕೊಟ್ಟಂತಹ ಕೆಲಸ ಏನಿದೆ ಅದು ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇದೆ ಅಂತೇಳಿ ಗೊತ್ತಾಯಿತು ಈಗ ಇತ್ತಂ ಶ್ರದ್ಧೆವಂತವನಿಗೆ ಇತ್ತಂ ಪಾಪಗತಿ ವೀಕ್ಷ್ಯ ಭ್ರಾತೃಣಾಂಚ ಪಿತುಸ್ತಾ ಧರ್ಮ ಸಸ್ಮಾರ ಶಂಭುಂ ವೈ ತದಾ ಧರ್ಮಾವನಂ ಪ್ರಭುಂ ಈ ರೀತಿ ಸಹೋದರು ಸಹೋದರಿಯಲ್ಲಿಯೂ ತಂದೆಯು ಮಗಳಲ್ಲಿಯೂ ಪಾಪದೃಷ್ಟಿಯುಳ್ಳವರಾಗಿರುವುದನ್ನು ಧರ್ಮಪುರುಷನ್ನು ನೋಡಿ ಧರ್ಮರಕ್ಷಕನು ಜಗತ್ಪ್ರಭುವಾದಂತಹ ಶಿವನನ್ನು ಸ್ಮರಿಸಿದಂತೆ ಈಗಾಗಲೇ ನಾವು ಧರ್ಮ ಪುರುಷನ ಸೃಷ್ಟಿಯಾಗಿದೆ ಅಂತೇಳಿ ಹಿಂದೆ ಸೃಷ್ಟಿಯಲ್ಲೇ ಸೃಷ್ಟಿ ವಿಚಾರದಲ್ಲಿ ಹೇಳಿದ್ದೆ ಸೃಷ್ಟಿ ಖಂಡದಲ್ಲಿ ಆ ಧರ್ಮಪುರುಷ ಈಗ ಇಲ್ಲಿ ನಮಗೆ ಈ ಪ್ರಸಂಗದಲ್ಲಿ ಕಾಣಿಸ್ತಾನೆ ಈಗ ಪಾತ್ರ ಕಾಣಿಸ್ತದೆ ಅವನು ಶಿವನನ್ನು ಸ್ಮರಿಸ್ತಾನೆ ಧರ್ಮರಕ್ಷಕನು ಜಗದ್ರಭುವಾದ ಶಿವನನ್ನು ಯಾಕೆ ಈ ಬ್ರಹ್ಮ ಮತ್ತು ಇವರೆಲ್ಲ ಈ ರೀತಿ ಬ್ರಹ್ಮಪುತ್ರರು ಕೂಡ ಬ್ರಹ್ಮ ಮಾನಸಪುತ್ರಿಯಾದ ಸಂಧಿಯಲ್ಲಿ ಮೋಹಗೊಂಡದ್ದನ್ನು ನೋಡಿ ಕಾಮನೆಯನ್ನು ಹೊಂದಿದ್ದನ್ನು ನೋಡಿ ತಂದೆ ಮಗಳಲ್ಲಿಯೂ ಅಂದರೆ ಸಹೋದರರು ಸಹೋದರಿಯಲ್ಲಿಯೂ ಈ ರೀತಿಯಾಗಿ ಕಾಮನೆ ಹೊಂದಿ ಅಧರ್ಮ ಇದು ಅಂಥೇಳಿ ಅವನು ಧರ್ಮರಕ್ಷಕನಾದ ಜಗತ್ಪ್ರಭುವನ್ನು ಆದಂತಹ ಶಿವನನ್ನು ಸ್ಮರಿಸ್ತಾನೆ ಧರ್ಮ ಪುರುಷ ಧರ್ಮಾವನಂ ಪ್ರಭುಂ ಧರ್ಮ ಅವನ ಧರ್ಮವನ್ನು ರಕ್ಷಣೆ ಅವತಿ ಇತಿ ಅವತಿ ಅಂದರೆ ರಕ್ಷಣೆ ಮಾಡುವಂಥವ ಅವನ ಅಂದರೆ ರಕ್ಷ ರಕ್ಷಕ ಯಾರು ಶಿವ ಅವನನ್ನು ಸ್ಮರಣೆ ಮಾಡ್ತಾನೆ ಸಸ್ಮಾರ ಶಂಭುಂ ಸಂಸ್ಮರನ್ ಮನಸಾ ಧರ್ಮ ಶಂಕರಂ ಧರ್ಮಪಾಲಕಷ್ಟಾವೋ ವಿವಿಧೈರ್ ವಾಕ್ಯೈರ್ ದೀನೋ ಭೂತ್ ಅಜಸಂಭವ ಹೋ ಈ ಧರ್ಮಪುರುಷ ಧರ್ಮರಕ್ಷಕನಾದಂಥ ಶಂಕರನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ದೀನನಾಗಿ ಅನೇಕ ಹೀಗೆ ಸ್ತುತಿಸ್ತಾನೆ ಅವನು ಕೂಡ ಅಜಸಂಭವ ಅಜ ಅಂದರೆ ಬ್ರಹ್ಮ ಬ್ರಹ್ಮನಿಂದಲೇ ಹುಟ್ಟಿದವನು ಈ ರೀತಿಯಾಗಿ ಶಿವನನ್ನು ಸ್ತುತಿಸ್ತಾನೆ ಅಂದರೆ ಮೊತ್ತ ಮೊದಲಿಗೆ ಅಧರ್ಮದ ಸೃಷ್ಟಿಯಾಯಿತು ಅಂತ ನಾವು ಕೇಳಿದ್ದೇವೆ ಅದಾದ ನಂತರ ಧರ್ಮದ ಸೃಷ್ಟಿಯಾಯಿತು ಧರ್ಮಪುರುಷನ ಧರ್ಮವು ಆಚ ಮಹಾದೇವ ಧರ್ಮಪಾಲನಮೋ ಸೃಷ್ಟಿ ಸ್ಥಿತಿ ವಿನಾಶಾ ಕರ್ತಾ ಶಂಭೋತ್ವಮೇವ ಅದು ನಾವು ದಿತಿ ಅದಿತಿಯ ದೈತ್ಯರು ಆದಿತ್ಯರಲ್ಲಿ ಕೂಡ ಹಾಗೆ ಕಾಣುವಂಥದ್ದು ಅಲ್ಲಿ ದೈತ್ಯರು ಅಥವಾ ಅಲ್ಲಿ ದುಷ್ಟರು ಮೊದಲು ಹುಟ್ಟಿದರು ದಿತಿ ದೊಡ್ಡವಳು ಕಶ್ಯಪನ ಪತ್ನಿಯರಲ್ಲಿ ಅದಿತಿ ತಂಗಿ ಅವಳು ಸಣ್ಣವಳು ಹಾಗಾಗಿ ಅಲ್ಲಿ ದೊಡ್ಡವರು ಮೊದಲು ಹುಟ್ಟಿದ್ದು ಅಂದರೆ ದೈತ್ಯರು ದುಷ್ಟರು ಮೊದಲು ಹುಟ್ಟಿದ್ದು ಹಾಗಾಗಿ ಅವರು ದೊಡ್ಡವರು ದುಷ್ಟರು ಹಾಗೆ ಅಧರ್ಮ ಯಾವಾಗಲೂ ದೊಡ್ಡದು ಹಾಗಾಗಿ ಕೇವಲ ಹಿರಿತನ ವಯಸ್ಸಿನ ಹಿರಿತನದಲ್ಲಿ ನಾವು ನಿರ್ಣಯಿಸಲಿಕ್ಕೆ ಆಗೋದಿಲ್ಲ ಯಾವುದನ್ನು ಗುಣದ ಹಿರಿತನವನ್ನು ದೊಡ್ಡವರೆಂದು ಜಾಣರಲ್ಲ ಸಣ್ಣವರೆಂದು ಚಿಕ್ಕವರೆಂದು ಕೋಣರಲ್ಲ ಅಂಥೇಳಿ ಈಗಿನ ಒಂದು ಚಲನಚಿತ್ರದಲ್ಲಿ ಕೂಡ ಒಂದು ಹಾಡನ್ನು ಮಾಡಿದ್ದಾರೆ ಅಂದರೆ ಗುಣಗ್ರಾಹಿಗಳಾಗಬೇಕು ನಾವು ಅಂಥೇಳಿ ಹಿರಿಯರಿಗೆ ಹಿರಿಯ ಸ್ಥಾನ ಇದೆ ಆದರೆ ಗುಣಗಳಲ್ಲಿ ಕೂಡ ನಾವು ನೋಡಬೇಕಾಗ್ತದೆ ವಯೋವೃದ್ಧರು ಜ್ಞಾನವೃದ್ಧರೂ ಆದಂತಹ ಅಂತ ಹೇಳ್ತಾರೆ ಎರಡೂ ಆಗಿದ್ದರೆ ಮಾತ್ರ ಅಲ್ಲೇ ಹೆಚ್ಚಿನ ಮಹತ್ವ ಬರ್ತದೆ ಹಾಗೆಯೇ ಈ ಧರ್ಮಪುರುಷ ಧರ್ಮರಕ್ಷಕನಾದ ಶಂಕರನನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿ ಸ್ಮರಿಸಿ ಹೀಗೆ ಸ್ತುತಿ ಮಾಡ್ತಾರೆ ಧರ್ಮವು ಆಚಾ ದೇವ ಮಹಾದೇವ ಧರ್ಮಪಾಲ ನಮೋಸ್ತುತಿ ಓ ದೇವದೇವನಿ ಮಹಾದೇವನಿ ಧರ್ಮಪಾಲಕನೇ ಧಮ ಧರ್ಮ ಸಂರಕ್ಷಕನೇ ನಿನಗೆ ನಮಸ್ಕಾರ ಸೃಷ್ಟಿ ಸ್ಥಿತಿ ವಿನಾಶಾಂ ಕರ್ತಾ ಶಂಭೋ ತ್ವಮೇವ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರೀನೇ ಕರ್ತೃ ನೀನೆ ಕಾರಣನು ಸೃಷ್ಟೌ ಬ್ರಹ್ಮ ಸ್ಥಿತೌ ವಿಷ್ಣು ಪ್ರಳಯೇ ಹರಋಪಧಕ್ ರಜಸ್ತ ರಜಸತ್ವತಮೋಭೀಶ್ಚ ತ್ರಿಗುಣೈೈರಗುಣಃ ಪ್ರಭೋ ಓ ಪ್ರಭುವೆ ನೀನು ಮಾಯಾಮಯವಾದ ರಜಸ್ಸು ಸತ್ವ ಮತ್ತು ತಮಸೀ ಮುರುಗುಣಗಳಿಂದ ಬ್ರಹ್ಮ ವಿಷ್ಣು ಮತ್ತು ರುದ್ರ ಈ ರೂಪಗಳನ್ನು ಧರಿಸಿ ಜಗತ್ತಿನ ಸೃಷ್ಟಿ ಸ್ಥಿತಿ ನಾಶಗಳನ್ನು ನಡೆಸುತ್ತಾ ಇದೆಯಾ ಹೀಗಿದ್ದರೂ ಪಾರಮಾರ್ಥಿಕವಾಗಿ ನೀನು ತ್ರಿಗುಣೈ ಅಗುಣ ನೀನು ತ್ರಿಗುಣಾತೀತನು ನಿರ್ಗುಣನು ಯಾವ ಪ ಗುಣಗಳು ಇಲ್ಲದವನು ಪಾರಮಾರ್ಥಿಕವಾಗಿ ವ್ಯಾವಹಾರಿಕವಾಗಿ ಹೀಗೆ ತೋರಿ ಬರ್ತೀಯ ನೀನು ಮೂರು ಗುಣಮಯನಾಗಿ ಮೂರು ಮೂರ್ತಿಗಳ ರೂಪನಾಗಿ ಕಂಡು ಬರ್ತೀಯ ಮೂರು ಕರ್ಮಗಳನ್ನು ಮಾಡುವವನಾಗಿ ನಿಸ್ತ್ರೇಯ ಶಿವ ಸಾಕ್ಷಾತ್ ತುರ್ಯ ಪ್ರಕೃತೇ ಪರ ನಿರ್ಗುಣೋ ನಿರ್ವಿಕಾರಿ ತ್ವ ನಾನಾ ಲೀಲಾವಿಶಾರದ ಓ ಪರಮೇಶ್ವರಿನಿ ನೀನು ಪಾರಮಾರ್ಥಿಕವಾಗಿ ಸತ್ವರಜಸಸ್ ತಮಸೆ ಮೈ ಮೂರು ಗುಣಗಳು ಇಲ್ಲದವನು ನಿಸ್ತ್ರೈಗುಣ್ಯ ಶಿವಃ ಸಾಕ್ಷಾತ್ ಮಂಗಳಸ್ವರು ತುರ್ಯ ಜಡವಾದ ಪ್ರಕೃತಿಯ ಸಂಬಂಧವಿಲ್ಲದ ಚೇತನಸ್ವರು ಪ್ರಕೃತಿಯ ಪರ ತುರ್ಯ ತುರ್ಯ ಅಂದರೆ ನಾಲ್ಕನೆಯವ ಅಂಥೇಳಿ ಸತ್ವ ರಜಸ್ಸು ತಮಸ್ಸು ಈ ಮೂರೂ ಅಲ್ಲದ ನಾಲ್ಕನೆಯವ ಹಾಗೇ ಇನ್ನೊಂದು ತುರ್ಯ ಅಂದರೆ ತುರಿಯ ಅವಸ್ಥೆ ಯಾವುದು ಜಾಗ್ರತ್ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಗಳನ್ನು ಮೀರಿದವ ಎಚ್ಚರದ ಅವಸ್ಥೆ ಕನಸಿನ ಅವಸ್ಥೆ ಗಾಢ ನಿದ್ದೆ ಈ ಮೂರನ್ನು ಮೀರಿದಂತಹ ತುರಿಯ ಅವಸ್ಥೆ ನಾಲ್ಕನೆಯ ಅವಸ್ಥೆ ಅಥವಾ ಸಮಾಧಿ ಸ್ಥಿತಿ ಆ ಸ್ಥಿತಿ ಉಳ್ಳಂಥವ ನೀನು ಯೋಗಿ ಯೋಗಿರ ಯೋಗರಾಜ ಯೋಗಿ ರಾಜ ಅಂಥೇಳಿ ಯೋಗೇಶ್ವರ ತುರ್ಯ ಚ ಪ್ರಕೃತಿಯ ಪರಹ ಪ್ರಕೃತಿಗಿಂತ ಹೆಚ್ಚಿನವನು ಪ್ರಕೃತಿಯ ಗುಣಗಳಿಗೆ ಗುಣಗಳನ್ನು ಮೀರಿದವನು ಪ್ರಕೃತಿಯ ಬಲೆಗೆ ಸಿಲುಕದವನು ಪ್ರಕೃತಿಯ ಬಲೆಯನ್ನು ನೀನೇ ಹೆಣೆಯುವಂಥವ ನಿರ್ಗುಣೋ ನಿರ್ವಿಕಾರಿ ತ್ವ ನೀನು ನಿರ್ಗುಣನು ನಿರ್ವಿಕಾರಿಯು ಅಂದರೆ ಜನ್ಮ ಸ್ಥಿತಿ ನಾಶ ಮುಂತಾದ ಯಾವುದೇ ವ್ಯ ವಸ್ತುವಿಕಾರಗಳಿಲ್ಲದೇ ನಿತ್ಯನಾದಂಥವ ಪಂಚ ಪಂಚವಿಕಾರಗಳು ಅಂತೇಳಿ ಹೇಳ್ತಾರೆ ಪಂಚ ಆಗ ಷಡ್ವಿಧವಾದಂತಹ ವಿಕಾರಗಳೊಂದು ದೇಹಕ್ಕೆ ಜೀವಿಗೆ ಅಂಥೇಳಿ ಒಂದು ಅಸ್ಥಿ ಜಾಯತೆ ವರ್ಧತೆ ಹ್ಞೂ ಆಮೇಲೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಅಂಥೇಳಿ ಈಗ ಆರು ಷಡ್ವಿಧ ವಿಕಾರಗಳು ಷಡ್ಭಾವಗಳು ಇದೆ ಅಂತೇಳಿ ಜೀವನಿಗೆ ಯಾವುದು ಅಸ್ತಿ ಇದೆ ಅದು ಆತ್ಮ ಎನ್ನತಕ್ಕಂಥದ್ದು ನಿತ್ಯವಾದದ್ದು ಅಸ್ತಿತ್ವ ಇದೆ ಅದಕ್ಕೆ ಶರೀರಕ್ಕಲ್ಲ ಶರೀರದೊಳಗಿರತಕ್ಕಂಥ ಜೀವ ಅಥವಾ ಜೀವಾತ್ಮನಿಗೆ ಅಸ್ಥಿ ಜಾಯತೆ ಹುಟ್ಟುತ್ತದೆ ಅದು ಅಂದರೆ ಶರೀರ ಧರಿಸಿ ಬರ್ತದೆ ಆ ಜೀವಾತ್ಮ ಪಾಂಚಭೌತಿಕ ಶರೀರ ವ್ಯಾವಹಾರಿಕವಾದಂತಹ ಇದು ಷಡ್ ವಿಕಾರಗಳು ಪಾರಮಾರ್ಥಿಕವಾಗಿ ವಿಕಾರ ಆತ್ಮನಿಗೆ ಇಲ್ಲ ಆದರೆ ಆತ್ಮ ವ್ಯಾವಹಾರಿಕವಾಗಿ ಹೇಗೆ ತೋರಿಕೊಳ್ತದೆ ಐದು ವಿಕಾರಗಳಿಂದ ತೋರಿಕೊಳ್ತದೆ ಅಂತ ಅಸ್ಥಿ ಜಾಯತೆ ಹುಟ್ಟುತ್ತದೆ ವರ್ಧತೆ ಬೆಳೀತದೆ ಆಮೇಲೆ ವಿಪರಿಣಾಮತೆ ವ್ಯತ್ಯಾಸವನ್ನು ಹೊಂದುತ್ತದೆ ಬೇರೆ ಬೇರೆ ಬಾಲ್ಯ ಕೌಮಾರ ಯೌವ್ವನ ವಾರ್ಧಕ್ಯ ಹೀಗೆ ಬೇರೆ ಬೇರೆ ಅವಸ್ಥೆಗಳನ್ನು ಹೊಂದತಕ್ಕಂಥದ್ದು ವಿಪರಿಣಮತೆ ಅಪಕ್ಷೀಯತೆ ಆಮೇಲೆ ಅದೇ ವಾರ್ಧಕ್ಯ ಬಂದ ಹಾಗೆ ಕ್ಷಯಿಸ್ತಾ ಹೋಗ್ತದೆ ಶರೀರ ಶಕ್ತಿ ಗುಂತಾ ಹೋಗ್ತದೆ ಕ್ಷಿ ಅಪಕ್ಷೀಯತೆ ವಿನಶ್ಯತೆ ಆಮೇಲೆ ಆ ಶರೀರ ಪಾಂಚಭೌತಿಕವಾದ ಯಾವ ಈ ಶರೀರ ವಿನಶ್ ನಾಶವನ್ನು ಹೊಂದುತ್ತದೆ ಅಂದರೆ ಆತ್ಮ ಕೂಡ ನಮ್ಮ ಕಣ್ಣಿಗೆ ಆಮೇಲೆ ಯಾವುದೇ ಸಾಕಾರ ರೂಪ ಇಲ್ಲ ಆವಾಗ ಆತ್ಮಕ್ಕೆ ಶರೀರ ಇದ್ದರೆ ಕಾಣಿಸ್ತದೆ ಆತ್ಮ ಕಾಣಿಸದಿದ್ದರೂ ಆ ಜೀವವನ್ನು ಧರಿಸಿರ್ತಕ್ಕಂಥ ಆ ಶರೀರ ಕಾಣಿಸ್ತದೆ ಆಮೇಲೆ ಅದು ಯಾವುದು ಕಾಣಿಸುವುದಿಲ್ಲ ವಿನಶ್ಯತಿ ಹೀಗೆ ಷಡ್ಭಾವಗಳು ಅಂತೇಳಿ ಅಥವಾ ಷಡ್ ವಿಕಾರಗಳು ಅಂತೇಳಿ ಹೇಳ್ತಾರೆ ಜೀವನಿಗೆ ಈ ಯಾವುದೇ ವಿಕಾರಗಳು ಇಲ್ಲದವನು ನೀವು ನಿರ್ವಿಕಾರಿ ಪರಶಿವ ಪರಮಾತ್ಮ ತ್ವಂ ನೀನು ನಾನಾ ಲೀಲಾ ವಿಷಾರದ ಮಾಯಾಮಯವಾದಂತಹ ಅನೇಕ ಲೀಲೆಗಳನ್ನು ಮಾಡ್ತೀಯ ಅದರಲ್ಲಿ ವಿಷಾರದನಾಗಿದ್ಯಾ ನಿಪುಣನಾಗಿದೆಯಾ ಚತುರನಾಗಿದೆಯಾ ಸಮರ್ಥನಾಗಿದ್ಯಾಂಥೇಳಿ ರಕ್ಷರಕ್ಷ ಮಹಾದೇವ ಪಾಪಾನ್ ಮಾಂ ದುಸ್ತರಾ ಮತ್ಪಿತಾ ತೇ ಮೇ ಭತರ ಪಾಪಬುಧಯೋ ಓ ಮಹಾದೇವನೇ ಕಾಪಾಡು ಮಹತ್ತಾದ ಈ ಪಾಪದಿಂದ ಉದ್ಧರಿಸು ರಕ್ಷ ಮಹಾದೇವ ಪಾಪಾನ್ ಮಾಂ ದುಸ್ತರಾತ್ ಇತರವಾದ ಪಾಪದಿಂದ ದಾಟಲು ಕಷ್ಟವಾದಂತಹ ಪಾಪ ದುಸ್ತರ ತರಣಿಗೆ ದುಸ್ಸಾಧ್ಯವಾದ ಕಠಿಣವಾದ ತರಣ ಅಂದರೆ ಈಜುದು ದಾಟುವುದು ಮತ್ಪಿತಾ ಅಯಂ ತಥಾಚ ಇಮೇ ಭ್ರಾತರ ಪಾಪಬುದ್ಧಯ ಈ ನನ್ನ ತಂದೆಯು ಸಹೋದರರು ಸಹ ಸಂಧೆಯಲ್ಲಿ ಪಾಪಬುದ್ಧಿಯುಳ್ಳ ಉಳ್ಳವರಾಗಿದ್ದಾರೆ ಬ್ರಹ್ಮೋವಾಚ ಅಂದರೆ ಬ್ರಹ್ಮನ ಪುತ್ರನೇ ಧರ್ಮಪುರುಷ ತಂದೆಯ ಬಗ್ಗೆ ಮತ್ತು ತನ್ನ ಸಹೋದರರ ಬಗ್ಗೆ ಈ ರೀತಿಯಲ್ಲಿ ಸಂಧೆಯಲ್ಲಿ ಕೆಟ್ಟಬುದ್ಧಿಗೌಡರಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದೇನೆ ಬ್ರಹ್ಮೋವಾಚ ಇತಿ ಸ್ತುತೋ ಮಹೇಶಾನೋ ಬ್ರಹ್ಮೇಣೈವ ತತ್ರಾಜಗಾಮ ಪ್ರಭು ತತ್ರಾಜಕಾಮ ಶೀಘ್ರಂ ವೈ ರಕ್ಷಿಂ ಹೀಗೆ ಧರ್ಮಪುರುಷನು ಸ್ತುತಿಸಲು ಪರಮೇಶ್ವರನು ಸ್ವಯಂಭೂವಾದ ಮಹಾದೇವನು ಧರ್ಮವನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ಜಾಗ್ರತೆಯಾಗಿ ನಾವಿದ್ದಲ್ಲಿಗೆ ಧಾವಿಸಿ ಬಂದ ಆ ಕೂಡಲೇ ಶೀಘ್ರವಾಗಿ ತೋ ವಿಯದ್ಗತ ಶಂಭು ವಿಧಿ ದೃಷ್ಟ್ ತಂ ದಕ್ಷಾಶ್ಚ ಮನಸ ಜಹಸೋಪಜಃ ಸಾಮಿ ಪರಮೇಶ್ವರ ಆಕಾಶದಲ್ಲಿ ಬಂಧು ದಕ್ಷ ಬಂಧು ದಕ್ಷ ಪ್ರಜಾಪತಿ ವಿಯತ್ ನಕಾಶಿ ಗತ ಬಂಧವ ಶಂಭು ವಿಧಿ ದೃಷ್ಟ್ ತಂ ದಕ್ಷಾದ್ಯಂಶ್ಚ ಮನಸ ಬ್ರಹ್ಮನನ್ನು ದಕ್ಷ ಪ್ರಜಾಪತಿ ಮೊದಲ ಮಾನಪುತ್ ಮಾನಸಪುತ್ರ ನನ್ನ ನಾನು ಸಹ ಈ ರೀತಿಯಾಗಿ ಮದನವಿಕಾರವುಳ್ಳವರಾಗಿರುವುದನ್ನು ನೋಡಿ ತುಂಬ ನಕ್ಕು ಹಾಸ್ಯ ಮಾಡಿದ ಮನಸ ಮನಸ್ಸಿನಿಂದಲೇ ಮನಸ್ಸಿನಲ್ಲಿ ನಕ್ಕ ಸ ಸಾಧುವಾದಂ ತಾನ್ ಸರ್ವಾನ್ ವಿಹಸ್ಯ ಚ ಪುನಃಪುನಃ ವ ಆಚೇದ್ ಮುನಿಶ್ರೇಷ್ಠ ಲಜ್ಜಯನ್ ವೃಷಭಧ್ವಜ ಈಶ್ವರ ಕುರಿತು ಹೇಳಿದ ಬಹು ಚೆನ್ನಾಗಿದೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ನೀವು ಅಂಥೇಳಿ ಮತ್ತಷ್ಟು ಹಾಸ್ಯವನ್ನು ಮಾಡಿ ಅವರಿಗೆ ನಾಚಿಕೆಯನ್ನುಂಟು ಮಾಡ್ತಾ ಲಜ್ಜಯನ್ ಹೀಗೆ ಹೇಳ್ತಾನೆ ಋಷಭಧ್ವಜನ್ ಹೀಗೆ ಹೇಳ್ತಾನೆ ಋಷಭವಾಹನ ಶಿವ ಉಚ ಅಹೋ ಬ್ರಹ್ಮನ್ ತವ ಕಥ ದೃಷ್ಟ್ವ ಚ ತನಯಾನ್ನ ಯೋಗ್ಯ ವೇದಾಣ್ರಹಣೇ ದೇನಾಶ್ಚರ್ಯವು ನಿನಗೂಯೀ ಮದನ ವಿಕಾರ ಉಂಟಾಯಿತೇ ಅಹೋ ಬ್ರಹ್ಮನ್ ತವ ಕಥಂ ಕಾಮಭಾವ ಸೃಷ್ಟ್ವ ಚ ತನಯಾಂ ಅದು ಕೂಡ ನಿನ್ನ ಸ್ವಂತ ಮಗಳನ್ನು ನೋಡಿ ನೈವ ಯೋಗ್ಯಂ ವೇದಾನುಸಾರಿ ಈ ರೀತಿಯಾಗಿ ಭೋಗಾಭಿಲಾಷೆ ಉಂಟಾಗುವಂಥದ್ದು ವೇದಮಾರ್ಗ ಅನುಸಾರಿ ಮಾಡತಕ್ಕಂಥವ್ರಿಗೆ ಅನುಸರಣೆ ಮಾಡತಕ್ಕಂಥವರಿಗೆ ವೇದಾನುಸಾರಿಗಳಿಗೆ ವೇದವನ್ನು ಅನುಸರಿಸಿ ನಡೀತಕ್ಕಂತಹ ನಿಮ್ಮಂಥವರಿಗೆ ಇದು ಯೋಗ್ಯವಲ್ಲ ನೈವ ಯೋಗ್ಯಂದಿಗೂ ಯೋಗ್ಯವಲ್ಲ ನೋಗ್ಯಂ ನೇವ ಯೋಗ್ಯವೇ ಅಲ್ಲ ಯೋಗ್ಯಮೇವ ನ यथा माता च यहाँ भ्रातृपत्नी तथा सुता एक दृष्टव्या कदाविताेदमागस् वेदमार्गस्य स्थि कथं तो काम्मात्रेण सते विस्मारितो विधे ताई यहादर सहोदरी माता भगिनी सहोधर <coughs> ಭಗ ಅಂದರೆ ಯೋನಿ ಅನ್ನತಕ್ಕಂಥ ಅರ್ಥ ಭಗಿನಿ ಅಂದರೆ ಆ ಜನ್ಮವನ್ನು ಅಂದರೆ ಹಂಚಿ ಹುಟ್ಟಿದವಳು ಅಂಥೇಳಿ ಭಗಿನಿ ಸಯೋನಿಜೆ ಅಂಥೇಳಿ ಅಂದರೆ ಅದೇ ತಾಯಿಗೆ ಹುಟ್ಟಿದವಳು ಹಾಗಾಗಿ ಅವಳು ಭಗಿನಿ ಅಂದರೆ ಸೋದರಿ ಅಂಥೇಳಿ ಒಬ್ಬಳೇ ತಾಯಿಗೆ ಹುಟ್ಟಿದವಳು ಹಾಗೆ ಭಗಿನಿ ಅಂತೇಳಿ ಆಯ್ತು ಭಾಗ ಅಂದರೆ ಹಾಗೂ ಮಾಡಬೋದು ಅರ್ಥ ಭಾಗ ಪಾಲು ಅನ್ನತಕ್ಕಂಥ ಅರ್ಥದಲ್ಲಿ ಕೂಡ ಮಾತಾಚ ಭಗಿನಿ ಭ್ರಾತೃಪತ್ನಿ ತಥಾ ಸುತ ಸಹೋದರನ ಪತ್ನಿ ಅಂದರೆ ಅವಳಿಗೂ ಭಾಗ ಇದೆ ಅಂತ ಹೇಳುವ ಅರ್ಥ ಸಹೋದರನ ಹಾಗೆ ಸಹೋದರನ ಪತ್ನಿ ಯಾರು ತನ್ನ ತಮ್ಮನ ಅಣ್ಣನ ಪತ್ನಿ ಯಾರಿದ್ದರೆ ಹಾಗೆ ತಥಾಸುತ ಹಾಗೆ ಮಗಳು ಇವರಿಷ್ಟರನ್ನ ತಾಯಿ ತಂಗಿ ಸಹೋದರ ಪತ್ನಿ ಮಗಳು ಇವರನ್ನು ಏತ ಕುಷ್ಟ್ಯಾ ದ್ರಷ್ಟವ್ಯ ನ ಕಾಪಿ ವಿಪಶ್ಚಿತ ಜ್ಞಾನಿ ಆದವನು ವಿಪಶ್ಚಿತ್ ಅಂದರೆ ಜ್ಞಾನಿ ಕಾಮದೃಷ್ಟಿಯಿಂದ ನೋಡಬಾರ್ದು ತಿಳುವಳಿಕೆಯುಳ್ಳುವನು ಏಷ ವೈ ವೇದಮಾರ್ಗ ನಿಶ್ಚಯ ತ್ವನ್ಮುಖೇ ಸ್ಥಿತ ಈ ವೇದಮಾರ್ಗ ನಿರ್ಣಯವನ್ನು ಅನೇ ಉಪದೇಶಿಸಿದ್ದೀಯ ತ್ವನ್ಮುಖೇ ಸ್ಥಿ ವೇದಾರ್ಗ ನಿಶ್ಚಯ ನಿನ್ನ ಬಾಯಿಯಲ್ಲೇ ಇರತಕ್ಕಂತಹ ವೇದ ಮಾರ್ಗದ ನಿಶ್ಚಯವಿದು ನೀನೇ ಹೇಳಿದರಂಥದ್ದು ಕತಂತು ಕಾಮ ಮಾತ್ರೇಣ ಸತೇ ವಿಸ್ಮಾರಿತೋ ವಿಧಿ ಅಲ್ಲೇ ಬ್ರಹ್ಮನೇ ಕಾಮವಶನಾಗಿ ನಿನ್ನಲ್ಲಿಯೇ ಇರತಕ್ಕಂಥ ಈ ನಿರ್ಣಯವನ್ನು ನೀನು ಹೇಗೆ ಮರತ್ತೆ ಧೈರ್ಯ ಜಾಗರಿತ ಬ್ರಹ್ಮನ್ಮನಸ್ತೆ ಚತುರಾನನ ಅಥ ಕಥಂ ಕ್ಷುದ್ರೇಣ ಕಾಮೇಣ ರ ವಿಧೇ ಅಲ್ಲೇ ಚತುರ್ಮುಖೇ ನಿನ್ನ ಮನಸ್ಸು ತುಂಬ ಧೈರ್ಯಯುತವಾದದ್ದು ಇಂತಹ ಮನಸ್ಸನ್ನು ನೀಚನಾದ ಕಾಮನು ಹೇಗೆ ಚಂಚರಗೊಳಿಸಿದ ಏಕಾಂತ ಯೋಗಿನ ತಸ್ಮತ್ ಸರ್ವ ದಿವ್ಯದರ್ಶಿ ಕಥಂ ದಕ್ಷ ಮೈಚ್ಯಾ ದ್ಯಾಲುಪಸ್ತ್ರೀಷು ಮಾನಸ ಕಥಂ ಕಾಮೋಪಿ ಮಂದಾತ್ಮ ಪ್ರಾಬಲ್ ಸೋಧುನೈವಹಿ ವಿಕೃತಾನ್ ಬಾಣೈಕೃತವಾಕಾಲೋ ಅಲ್ಪಚೇತನ ಆ ಕಾರಣ ಈ ದಿವ್ಯದರ್ಶಿಳ್ಳ ಯೋಗಿಗಳು ನಿರ್ಜನವಾದಂಥ ಅರಣ್ಯದಲ್ಲಿ ವಾಸಿಸ್ತಾರೆ ಯಾಕೆ ಕಾಮನು ಚಂಚಲಗೊಳಿಸ್ತಾನೆ ಅಂಥೇಳಿ ಏಕಾಂತಯೋಗಿನ್ನ ತಸ್ ಆದ ಕಾರಣವೇ ಆದ್ದರಿಂದರೆ ಸರ್ವ ದಿವ್ಯದರ್ಶಿನ್ ದಿವ್ಯದರ್ಶಿಗಳಾದಂತಹ ಯೋಗಿಗಳು ಏಕಾಂತವಾಗಿ ಕಾನನವಾಸಿಗಳಾಗಿ ವಾಸಿಗಳಾಗಿ ಅರಣ್ಯದಲ್ಲಿರ್ತಾರೆ ಯಾಕೆ ಈ ರೀತಿ ಕಾಮವಿಕಾರಗಳು ಉಂಟಾಗದ ಹಾಗೆ ಕಥಂ ದಕ್ಷಮರೀಚಿಯಾದ್ಯಾೋಲೂಪ ಸ್ತ್ರೀಷು ಮಾನಸಾ ದಕ್ಷ ಮರೀಚಿ ಮುದಾದಿನ ಮಾನಸಪುತ್ರರು ಸಹ ಸ್ತ್ರೀಯಲ್ಲಿ ಹೇಗೆ ಅಭಿಲಾಷವುಳ್ಳವರಾದರು ಕಥಂ ಕಾಮ ಅಂದಾತ್ಮ ಪ್ರಾಬಲ್ಯ ಸಹ ಅಧುನೈವಿ ವಿಕೃತಾನ್ ಬಾಣೈ ಕೃತವಾನ್ ಅಕಾಲಜ್ಞ ಅಲ್ಪಚೇತನ ಮೂಢನಾದಂತಹ ಮನ್ಮಥನಾದರೂ ಕೂಡ ತಿಳುವಳಿಕೆಯಲ್ಲಿ ದೇಶಕಾಲಗಳನ್ನು ತಿಳಿಯದೆ ಎಲ್ಲಿ ಏನನ್ನು ಮಾಡಬೇಕು ಅಂತೇಳಿ ತಿಳಿಯದೆ ಉದ್ಧಟತನವನ್ನು ಆಶ್ರಯಿಸಿ ಈಗಲೇ ನಿಮ್ಮೆಲ್ಲರನ್ನ ಈ ಬಾಣಗಳು ತನ್ನ ಬಾಣಗಳಿಂದ ಕಾಮವಿಕಾರವುಳ್ಳವನ್ನಾಗಿ ಯಾಕೆ ಮಾಡಿದ ಅಕಾಲದಲ್ಲಿ ಅದೇಶದಲ್ಲಿ ಅಪಾತ್ರರಲ್ಲಿ ಅಂಥೇಳಿ ಧಿಕ್ಧಂ ಶ್ರು ಸದಾ ಕಾಂತ ಯ ಧೈರ್ಯಾದಾಕೃಷ್ಯ ಲೌಲ್ಯು ಮಜ್ಜಯತ್ಯಪಿ ಮಾನಸಂ ಶಾಸ್ತ್ರಜ್ಞಾನಿಯಾಗಿದ್ದರೂ ಸಹ ಯಾವನ ಮನಸ್ಸನ್ನು ಕಾಮಿನಿಯು ಅಪಹರಿಸಿ ಧೈರ್ಯವನ್ನು ನಾಶ ಮಾಡಿ ಅಸ್ಥಿರವಾದ ವಿಷಯಕೂಪದಲ್ಲಿ ಮುಳುಗಿಸುವಳೋ ಅಂತಹ ಮನಸ್ಸುಳ್ಳವನ ಶಾಸ್ತ್ರಜ್ಞಾನಕ್ಕೆ ಧಿಕ್ಕಾರವಿರಲಿ ಅವನು ತಿಳಿದಿದ್ದರೂ ವ್ಯರ್ಥ ಅಂತೇಳಿ ಹೇಳ್ತಾನೆ ಧಿಕ್ ತಂ ಶುತ ಸದಾ ಕಾಂತ ಮನೋ ಅಹರತ್ ಆಹತ್ ಧೈರ್ಯಾದ ಆಕೃಷ್ಯ ಲೌಲ್ಯು ಮಜ್ಜಯತ್ಯ ಮಾನಸಂ ಶಾಸ್ತ್ರಜ್ಞಾನವಿದ್ದವನಿಗೂ ಕೂಡ ಈ ರೀತಿ ಚಾಂಚಲ್ಯ ಉಂಟಾದ್ರಂಥವರಿಗೆ ಧಿಕ್ಕಾರ ತಸ್ಯ ತಸ ವಚಶ್ರುತ್ಲೋಕೆ ಸೋಹಂ ಶಿವಸ ವೃಡಯ ದ್ವಿಗುಣೀಭೂತಸ್ವೇದಾರ್್ರಸ್ತ್ಭವಂ ಕ್ಷಣಾತ್ ಬ್ರಹ್ಮ ಹೇಳ್ತಾನೆ ಈ ರೀತಿಯಾಗಿ ಶಿವನ ಮಾತುಗಳನ್ನು ಕೇಳಿ ನಾನು ಲಾ ಮತ್ತಷ್ಟು ಹೆಚ್ಚಾದ ಬೆವರು ಉಡುವವನಾಗಿ ತುಂಬ ಲಜ್ಜೆಗೊಂಡವನಾದೆ ನಾಚಿಕೆ ಉಳ್ಳವನಾದೆ ತಥೋ ನಿಗೃಹ್ಯ ನಿಗೃಹ್ಯ ಇಂದ್ರಿಯಕ ವಿಕಾರಂ ಚಾತ್ಯಜಂ ಮುನೇ ಜಗೃಕ್ಷುರಪಿ ತದ್ಭೀತ್ಯ ತಾಂ ಸಂಧ್ಯಾಂ ಕಾಮರೂಪಿಣೀ ಬಳಿಕ ನಾನು ಕಾಮೇಚ್ಛೆಯಿಂದ ಸುಂದರಿಯಾದ ಸಂಧಿಯನ್ನು ಸಹ ಆ ಶಿವನ ಹೆದರಿಕಿಂದ ಮನಸ್ಸನ್ನು ಬಿಗಿಹಿಡಿದ ಆ ಕಾಮವಿಕಾರವನ್ನು ತ್ಯಜಿಸಿದೆ ಮಚ್ಚರೀರತ್ತು ಘರ್ಮಾಂಭೋತ್ಪಾದ ತ್ತಮ ಯತ್ ಪಪ ತದ್ ವಿಜೋತ್ತಮ ಜಾತಾ ಪಿತೃಗಣ ಜಾತಃ ಎಲೆ ಈ ಬ್ರಾಹ್ಮಣೋತ್ತಮ ನಾರದ ್ವಿಜೋತ್ತಮ ಆಗ ನನ್ನ ಶರೀರದಿಂದ ಕಾಮತಾಪವನ್ನು ನಿಗ್ರಹಿಸಿದ ಕಾರಣ ಬೆವರ ನೀರು ಕೆಳಗೆ ಬಿತ್ತು ಅದರಿಂದ ಅಗ್ನಿಸ್ವಾತ್ತರೆಂಬ ಪಿತೃದೇವತೆಗಳು ಅಗ್ನಿಸ್ವಾತ್ಿತೃಗಣ ಜಾತಃ ಪಿತೃಗಣಸ್ತಃ ಅಗ್ನಿಶ್ವಾತ್ತ ಬರ್ಹಿಷದ ಜಾತಃ ಪಿತೃಗಣಸ್ತ ಪಿತೃದೇವತೆಗಳು ಬರ್ಹಿಷರ್ ಬರ್ಹಿಷಧರೆಂಬಂತಹ ಪಿತೃಗಣಗಳು ಕೂಡ ಹುಟ್ಟಿದರು ಅಗ್ನಿಶ್ವಾ ಎನ್ನತಕ್ಕಂಥ ಪಿತೃದೇವತೆಗಳು ಬರ್ಹಿಷಧರೆಂಬಂತಹ ಪಿತೃಗಣಗಳು ಕೂಡ ಹುಟ್ಟಿದರು ಭಿನ್ನ ಅಂಜನ ನಿಭಾಸ್ಸರ್ವೇ ಫುಲ್ಲ ರಾಜೀವಲೋಚನಾ ನಿತಾಂತ ಯತಯಃ ಪುಣ್ಯಾ ಸಂಸಾರ ವಿಮುಖ ಪರೇ ಆಪಿತ್ರ ಪಿತೃದೇವತೆಗಳೆಲ್ಲರೂ ಕೂಡ ಅಂಜನ ಕಂಡದಂತೆ ಕಪ್ಪು ವರ್ಣದವರಾಗಿಯೂ ಅಂಜನ ಅಂದರೆ ಕಾಡಿಗೆ ಮಸಿ ಅದರ ತುಂಡಿದ ಹಾಗೆ ಕಪ್ಪು ವರ್ಣದವರಾಗಿಯೂ ಅರಳಿದ ಕಮಲದಂತೆ ಅಂಜನಾ ನಿಭಾ ಸರ್ವೇ ಫುಲ್ಲ ರಾಜೀವಲೋಚನಾ ಅರಳಿದ ಕಮಲದಂತೆ ಇರತಕ್ಕಂಥ ಕಣ್ಣುಗಳುಳ್ಳುವವರಾಗಿದ್ದರು ನಿತಾಂತಯತಯ ಅವರಲ್ಲಿ ಕೆಲವರು ಸಂಸಾರದಲ್ಲಿ ವಿರಕ್ತರಾದ ಮಹಾಯೋಗಿಗಳು ಕೆಲವರು ಕರ್ಮಯೋಗಿಗಳು ಆಗಿದ್ದರು ನಿತಾಂತ ಯತಯಃ ಪುಣ್ಯಾಹ ಸಂಸಾರ ವಿಮುಖ ಪರೇ ಮಹಾವಿರಕ್ತರು ಸಂಸಾರದಲ್ಲಿ ವಿರಕ್ತರಾದಂಥ ಮಹಾಯೋಗಿಗಳು ಕೆಲವರು ಕರ್ಮಯೋಗಿಗಳು ಆಗಿ ಇದ್ದರು ಸಹಸ್ರಾಣಾಂ ಚತುಷ್ಠಿರಗ್ನಿಶ್ವಾತ್ ಪ್ರಕೀರ್ತಿ ಷಡಶೀತಿ ಸಹಸ್ರಾಣಿ ತಥಾ ಬರ್ಹಿಷದೋ ಮುನಿ ಅವರಲ್ಲಿ ಅಗ್ನಿಶ್ವಾತ್ತರು ಅರವತ್ನಾಲ್ಕು ಸಹಸ್ರಾಣಂ ಚತುಷ್ಠಿ ಚತುಷ್ಠಿ ಅಂದರೆ ಷಷ್ಟಿ ಅಂದರೆ ಅರುವತ್ತು ಚತುಷ್ಠಿ ಅರವತ್ನಾಲ್ಕು ಸಹಸ್ರ ಅರವತ್ನಾಲ್ಕು ಸಾವಿರ ಅಗ್ನಿಶ್ವಾತ್ತರು ಅಂಥೇಳಿ ಪ್ರಕೀರ್ತಿತಾ ಅಂತೇಳಿ ಹೇಳಲ್ಪಟ್ಟಿದ್ದಾರೆ ಕೀರ್ತಿಸಲ್ಪಟ್ಟಿದ್ದಾರೆ ಪ್ರಶಂಸಿಸಲ್ಪಟ್ಟಿದ್ದಾರೆ ಹೊಗಳಲ್ಪಟ್ಟಿದ್ದಾರೆ ಸ್ತುತಿಸಲ್ಪಟ್ಟಿದ್ದಾರೆ ಷಡಶೀತಿ ಸಹಸ್ರಾಣಿ ತಥಾ ಬರಹದೋ ಮುನಿ ಅಯ್ಯಾಮನಿಯೇ ಬರೀಷದರು ಎಷ್ಟು ಪಿತೃದೇವತೆಗಳು ಎಂಬತ್ತಾರು ಸಾವಿರ ಜನ ಷಡಶೀತಿ ಸಹಸ್ರಾಣಿ ಷಟ್ ಆರು ಅಶೀತಿ ಅಂದರೆ ಎಂಬತ್ತು ಎಂಬತ್ತಾರು ಆಯಿತು ಷಡಶೀತಿ ಸಹಸ್ರಾಣಿ ಸಾವಿರ ಎಂಬತ್ತಾರು ಸಾವಿರ ಬರಹದರು ಅರವತ್ನಾಲ್ಕು ಅಷ್ಟು ಜನ ಅಲ್ಲಿ ಉಂಟಾದರು ಬೆವರ ಹಾನಿಗಳಿಂದ ಬ್ರಹ್ಮನ ಸ್ವೇದಬಿಂದುಗಳಿಂದ ಘರ್ಮ ಅಂಬಃಪತಿ ತಂಭೂಮೌ ತದಾ ದಕ್ಷ ಶರೀರತಃ ಸಮಸ್ತ ಗುಣ ಸಂಪನ್ನ ತಸ್ಮ್ ಜಾತಾವರಾಂಗನಾ ಇದು ಬ್ರಹ್ಮನ ಬೆವರ ಇನ್ನು ದಕ್ಷನ ಶರೀರದಿಂದ ದಕ್ಷ ಪ್ರಜಾಪತಿಯ ಶರೀರದಿಂದಲೂ ಬೆವರ ಅದರಿಂದ ಸಕಲ ಗುಣ ಗುಣ ಪರಿಪೂರ್ಣವಾದ ಉತ್ತಮ ಸ್ತ್ರೀ ಜನಿಸಿದ್ರು ಘರ್ಮಾಂಬರ ನೀರು ಪತಿ ಭೂಮ ಭೂಮಿಯಲ್ಲಿ ವಿತ್ತು ತಕ್ಷಣಶರೀರ ದಕ್ಷಿಣ ಶರೀರದಿಂದ ಅವಾ ಸಮಸ್ತಗುಣಸಂಪ ತಸ್ಮರಾಂಗಣ ಸುಂದರಿಯಾದ ಒಬ್ಬಳು ಸ್ತ್ರೀ ಗುಣಪರಿಪೂರ್ಣಾದಂತಹ ಸಮಣಪರಿಪೂರ್ಣದ ಸುಂದರಿಟಿಲ್ ತನ್ವಂಗೀ ಸಮಳೀ ಶ್ರುತ ಮೃದಂಗೀ ಚಾರು ದಶನ ನವಕಾಂಚನಸುಪ್ರಭಾ ಸರ್ವಯವರಮ್ಯಾ ಚ ಪೂರ್ಣಚಂದ್ರನಿಭಾನನ ನಾಂನ ರತಿರಿತಿ ಖ್ಯಾತ ಮುನೀನಾ ಮೋಹಿನಿಯವಳು ಕೃಷವಾದ ತೆಳ್ಳ ಬಳಕುತ್ತಿರುವ ಶರೀರವುಳ್ಳವಳು ತನ್ವಂಗೀ ಕೃಷ ಸ ಶರೀರ ತನ್ ತನ್ವಂಗಿ ಅಂದರೆ ಸಪುರ ಕೃಷವಾದ ಶರೀರ ಉಳ್ಳವಳು ತೆಳ್ಳಗೆ ಸಮಮಧ್ಯ ತಳ್ಳಗೆ ಬಳಕುತ್ತಾ ಇರ್ತಂದರೆ ಶರೀರ ಸಣ್ಣದಾದ ನಡು ಉಳ್ಳವಳು ಹ್ಞೂ ಕಟಿ ಸಣ್ಣದಾದಂಥದ್ದು ಸೊಂಟ ಭಾಗ ಆಮೇಲೆ ತನು ರೋಮನವಳಿಷ್ಟುತ ಸೂಕ್ಷ್ಮವಾದ ರೋಮ ಪಂಕ್ತಿಯಿಂದ ಮನೋಹರಳಾಗಿ ವಿರಾಜಿಸತಕ್ಕಂಥವಳು ಮೃದ್ವಂಗಿ ಚಾರುದಶನ ಕೋಮಲವಾದ ಶರೀರ ಮೃದುವಾದ ಶರೀರ ಉಳ್ಳವಳು ದಂತಪಂಕ್ತಿ ಚಾರು ದಶನ ಅಂದರೆ ಹಲ್ಲುಗಳು ಸುಂದರವಾದ ದಂತಪಂಕ್ತಿ ನವಕಾಂಚನ ಸುಪ್ರಭಾ ಪುಟಕ್ಕೆ ಹಾಕಿದ ಚಿನ್ನದಂತೆ ಹೊಸ ಚಿನ್ನ ನವಕಾಂಚನ ಸುಪ್ರಭಾ ಶರೀರ ಕಾಂತಿ ಸರ್ವಾವಯವ ರಮ್ಯಾಚ ಎಲ್ಲ ಅಂಗಗಳು ಅತ್ಯಂತ ಸುಂದರವಾಗಿರ್ತಕ್ಕಂಥ ಅವಳು ಪೂರ್ಣಚಂದ್ರ ನಿಭಾನನ ಪೂರ್ಣಚಂದ್ರನಂತೆ ಬೆಳಗ್ತಾ ಇದ್ಳು ನಾಮನ ರತಿರಿತಿ ಖ್ಯಾತ ಅವಳು ರತಿ ಅಂತೇಳಿ ಹೆಸರಿಂದ ಪ್ರಸಿದ್ಧಳಾದ್ಳು ಮುನಿ ಮೋಹಿನಿ ವಿರಕ್ತರಾದ ಮುನಿಗಳನ್ನು ಕೂಡ ಮೋಹಗೊಳಿಸುವಷ್ಟು ಸುಂದರಿಯಾಗಿದ್ದಳು ಇದು ದಕ್ಷಿಣ ಬೆವರಿನಿಂದ ಹುಟ್ಟಿದಂಥವಳು ಬ್ರಹ್ಮನ ಬೆವರಿನಿಂದ ಅಗ್ನಿಶ್ವಾತ್ತರು ಅರವತ್ನಾಲ್ಕು ಸಾವಿರ ಆಮೇಲೆ ಬರಹದರು ಎಂಬತ್ತಾರು ಸಾವಿರ ಪಿತೃಗಳು ಹುಟ್ಟಿದ್ದು ಪಿತೃದೇವತೆಗಳು ಅಥವಾ ಪಿತೃಗಣಗಳು ಮರೀಚಿ ಪ್ರಮುಖಾ ಷಡ್ ವೈ ನಿಗೃಹೀತೆಂದ್ರಿಯ ಕ್ರಿಯಾ ಋತೆ ಕ್ರತುಂ ವಶಿಷ್ಠ ಪುಲಸ್ತ್ಯ ಆಂಗಿರಸೌ ತಥ ಕ್ರತು ಮುನಿ ವಸಿಷ್ಠ ಪುಲಸ್ತ್ಯ ಆಂಗಿರಸ್ಸು ಇವರನ್ನು ಹೊರತು ಮಿಕ್ಕ ಮರೀಚಿ ಮೊದಲಾದ ಆರು ಜನ ಮುನಿಗಳು ತಮ್ಮ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಕಾಮವಿಕಾರವನ್ನು ತಡೆದರು ಕ್ರದೀನಾ ಚತುರ್ನಾಂಚಂ ಭೂಮೋ ಪಾತ ತೇಭ್ಯ ಪಿತೃಗಣಾ ಜಾತಃ ಅಪರೆ ಮುನಿ ಸತ್ತಮ ಮಿಕ್ಕ ಸೋಮಪ ಆಜ್ಯಪಾನ ತೈವಾನ್ಯೇ ಸುಖಾಳಿನ ಹವಿಷ್ವಂತಸ್ಸುರಸವ್ಯವಾ ಪ್ರಕೀರ್ತಿ ಮಿಕ್ಕ ಯಾರು ಕ್ರತೂ ಮುನಿ ಮೊದಲಾದ ನಾಲ್ಕು ಜನಗಳ ವೀರ್ಯವು ಆಗ ಭೂಮಿಯಲ್ಲಿ ಬಿತ್ತು ಕ್ರತು ವಸಿಷ್ಠ ಪುಲಸ್ತ್ಯ ಅಂಗಿರಸ್ ಈ ನಾಲ್ಕು ಜನ ಉಳಿದವರೆಲ್ಲ ಇಂದ್ರಿಯ ನಿಗ್ರಹ ಮಾಡಿಕೊಂಡರು ಇವರದ್ದು ವೀರ್ಯ ಭೂಮಿಯಲ್ಲಿ ಬಿತ್ತು ಆ ವೀರ್ಯದಿಂದ ಸೋಮಪರಾದಂತಹ ಸೋಮಪರು ಅಂತೇಳಿ ಸೋಮವನ್ನು ಪಾನ ಮಾಡತಕ್ಕಂಥವ್ರು ಆಮೇಲೆ ಆಜ್ಯಪರು ತುಪ್ಪ ನಮ್ಮ ಕುಡಿಯತಕ್ಕಂಥವ್ರು ಆಮೇಲೆ ಸುಖ್ ಆಜಪ ನಾಮ ತಥೈವ ಅನ್ಯ ಸುಕಾಲಿ ಎನ್ನತಕ್ಕಂಥವ್ರು ಸುಕಾಲಿಗಳು ಉಳ್ಳೆ ಕಾಲ ಸುಕಾಲ ಸುಕಾಲಿನ ಆಮೇಲೆ ಹವಿಷ್ಮಂತ ಹವಿಸ್ ಉಳ್ಳವರು ಅಂತೇಳಿ ಹವಿಷ್ಮಂತ ಎಂಬಂತಹ ನಾಲ್ಕು ವಿಧರಾದಂತಹ ಇನ್ನೂ ಕೆಲವು ಪಿತೃದೇವತೆಗಳು ಹುಟ್ಟಿದರು ಆಜ್ಯಪ ಸೋಮಪ್ಪ ಸುಕಾಲಿ ನನ್ ಸುಖಾಲಿನ ಹವಿಷ್ಮಂತ ಅಂತಕ್ಕಂಥ ಪಿತೃದೇವತೆಗಳು ಅವರೆಲ್ಲರೂ ಕೂಡ ಶ್ರಾದ್ದದಲ್ಲಿನ ಕವ್ಯವನ್ನು ಸ್ವೀಕರಿಸ್ತಕ್ಕಂಥವ್ರು ಸೇವಿಸ್ತಕ್ಕಂಥವರು ಕವ್ಯವಾಹ ಹವ್ಯವಾಹ ಹೇಗೆ ಅಗ್ನಿಯೋ ಹವಿಸ್ಸನ್ನು ಯಜ್ಞದಲ್ಲಿ ಹವಿಸ್ಸನ್ನು ಒಯ್ಯುವವನು ಹವ್ಯವಾಹ ಅಗ್ನಿ ಹವ್ಯವಾಹನ ಅದೇ ರೀತಿ ಕವ್ಯವಾಹನರು ಇವರು ಪಿತೃಗಳಿಗೆ ಹವಿಸ್ಸನ್ನು ತಗೊಂಡು ಹೋಗುವಂಥವರು ಅವರೆಲ್ಲರೂ ಕವ್ಯವಾಹರು ಅಂತೇಳಿ ಪ್ರಸಿದ್ಧರಾದರು ಶ್ರಾದ್ದದಲ್ಲಿ ಪಿತೃಶ್ರಾದ್ದದಲ್ಲಿ ಹವಿಸ್ಸನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು ಕವ್ಯವನ್ನು ಹವ್ಯ ಅಂದರೆ ದೇವತೆಗಳಿಗೆ ಕವ್ಯ ಅಂದರೆ ಪಿತೃಗಳಿಗೆ ಕ್ರತೋಸ್ತು ಸೋಮಪುತ್ರ ವಸಿಷ್ಠಾತ್ಕಾಲೀನ ತಥಾ ಆಧ್ಯ ಪುರಸ್ತ್ಯಸ ಹವಿಷ್ಮಂತೋ ಅಂಗಿರಸಸ್ತುತಾ ಈಗ ಯಾರ್ಯಾರಿಗೆ ಯಾರ್ಯಾರು ಹುಟ್ಟಿದ್ದು ಅಂತ ಹೇಳ್ತಾರೆ ಕ್ರತು ಮುನಿಯಿಂದ ಸೋಮಪರು ವಸಿಷ್ಠನಿಂದ ಕಾಳಿ ಕಾಳಿನ ಕಾಳಿ ಸು ಕಾಳಿಗಳು ಆಮೇಲೆ ಪುಲಸ್ತ್ಯನಿಂದ ಆಜ್ಯವರು ಅಂಗೇರಸನಿಂದ ಹವಿಷ್ಮಂತರು ಹುಟ್ಟಿದರುು ತುಂಬು ವಿಪ್ರೇಂದ್ರ ಅಗ್ನಿಶ್ವಾತ್ಕೇಶ್ವಥ ಲೋಕಾಂಚಿತೃವರ್ಗೇಶು ಕವಯವಾಟ್ಸು ಸಾಮ ಸಂಧ್ಯಾ ಪ್ರಸೂರ್ಭೂತ್ ತದುದ್ದೇಶಯುತ ಅಭವತ್ ನಿರ್ ನಿರ್ದೋಷಾ ಶಂಭು ಧರ್ಮಕರ್ಮ ಪಾಯಣ ಎಲೆ ನಾರದಮುನಿಯೇ ಅಗ್ನಿಶ್ವಾತ್ರೆ ಮೊದಲಾದ ಶ್ರಾದ್ದಗಳಲ್ಲಿ ಹವಿಸ್ಸನ್ನು ಪೂಜಿಸತಕ್ಕಂತಹ ಪಿತೃದೇವತೆಗಳು ಜನಿಸಲು ಸಂಧ್ಯೆಯವರಿಗೆ ಮಾತೃವಾದಳು ಜಾತು ತೇಷು ವಿಪ್ರೇಂದ್ರ ಅಗ್ನಿಶ್ವಾಕು ಅಥ ಲೋಕಾಂಟ ಪಿತೃವರ್ಗೀಸು ಕವ್ಯವಾಟ್ಸು ಸಮಂತತಃ ಸಂಧ್ಯಾ ಪಿತೃಪ್ರಸೂಹು ಭೂತ್ವ ಯಾಕಂದರೆ ಸಂಧ್ಯಾ ದೇವಿಯನ್ನು ನೋಡಿ ಕಾಮವಿಕಾರವುಳ್ಳವರಾಗಿ ಆ ಕಾರಣದಿಂದ ಇಲ್ಲಿ ಹುಟ್ಟಿದಂಥ ದೇವರು ಹಾಗಾಗಿ ಸಂಧ್ಯ ಮಾತೆಯಾದವು ಅವರಿಗೆ ಮಾತೃ ಸ್ಥಾನಕ್ಕೆ ಪಿತೃ ಪ್ರಸೂಹು ಭೂತ್ವ ಪ್ರಸೂಹು ಅಂದರೆ ತಾಯಿ ಪ್ರಸವಿಸಿದವಳು ತದು ಯುತಾಭವತ್ ಅವಳ ಉದ್ದೇಶದಿಂದಲೇ ಹುಟ್ಟಿದ ಕಾರಣ ಅವಳನ್ನು ನೋಡಿ ಕಾಮಿಕಾರ ಉಂಟಾಗಿ ಹುಟ್ಟಿದ ಕಾರಣ ನಿರ್ದೋಷ ಶಂಭುಸಂದೃಷ್ಟ ಧರ್ಮಕರ್ಮ ಪರಾಯಣ ಆ ಸಂಧಿಯ ನಿಮಿತ್ತವಾಗಿ ಮಾನಸಪುತ್ರ ಪಿತೃದೇವತೆಗಳು ಜನಿಸಿದ ಕಾರಣ ಆ ಸಂಧಿಯೇ ಪಿತೃಗಳಿಗೆ ತಾಯಿ ಮತ್ತು ಶಂಕರನಿಂದ ಅನುಗ್ರಹಿಸಲ್ಪಟ್ಟವಳಾಗಿ ಧರ್ಮಕರ್ಮಗಳಲ್ಲಿ ನಿರತಳು ಪರಿಶುದ್ಧಳೂ ಆದಳು ಯಾರು ಸಂಧ್ಯೆ ಕೂಡ ಹಾಗಾಗಿ ಸಂಧ್ಯಾ ದೇವಿ ನಮೋ ವಸ್ತುತಿ ಸಂಧ್ಯಾಕಾಲದಲ್ಲಿ ಸಂಧ್ಯಾಕಾಲ ಅಂತ ಬಂತು ಸಂಧ್ಯಾ ಅಂತ ಬಂತು ಸಂಧ್ಯಾ ವಂದನೆ ಅಂತೇಳಿ ಬಂತು ಸಂಧ್ಯಾ ವಂದನೆ ಮಾಡಬೇಕು ಅಂತೇಳಿ ಯಾಕೆ ಈ ಕಾಮನಾದಿಗಳನ್ನು ನಿಗ್ರಹಿಸ್ಲಿಕ್ಕೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಆ ಸಂಧ್ಯಾ ಪಾಪಗಳು ಕೂಡ ಹೋಯಿತು ಶಿವನಾನುಗ್ರಹದಿಂದ ಹಾಗಾಗಿ ಅಂತಹ ಶಿವಾನುಗ್ರಹಿತಳಾದಂಥ ಸಂಧ್ಯಾ ದೇವಿಯನ್ನು ಧ್ಯಾನಿಸುತ್ತಾ ಈಗ ನಾವು ಮನಸ್ಸನ್ನು ಗೆಲ್ಲಬೇಕು ಅಂತಿದ್ದರೆ ಏನು ಮಾಡಬೇಕು ಒಂದು ಬಲವಂತರನ್ನು ಸೋಲಿಸಬೇಕಿದ್ರೆ ಅವರ ಜೊತೆ ಯುದ್ಧ ಮಾಡಬೇಕು ಸೋಲಿಸಬೇಕು ನಮ್ಮಿಂದ ಹೆಚ್ಚು ಬಲಿಷ್ಠರಿದ್ದರೆ ಯುದ್ಧ ಮಾಡಿ ಸೋಲಿಸ್ಲಿಕ್ಕೆ ಆಗದಿದ್ದರೆ ಸಮಾಧಾನದಲ್ಲಿ ಅವರಿಗೆ ಶರಣಾಗಿ ಅವರೊಂದಿಗೆ ಫ್ರೆಂಡ್ಶಿಪ್ ಮಿತ್ರತ್ವ ಮಾಡುವ ಮೂಲಕ ಆ ರೀತಿ ನಾವು ಅವರನ್ನು ಸೋಲಿಸುವ ಅವರ ಮನಸ್ಸನ್ನು ಗೆಲ್ಲುವಂಥದ್ದು ಆ ರೀತಿ ನಾವು ಸೋಲಿಸುವಂಥದ್ದು ಅವರನ್ನು ಆವಾಗ ಅವರಿಗೆ ನಮ್ಮಲ್ಲಿ ದಾಕ್ಷಿಣ್ಯ ಬರ್ತದೆ ನಮ್ಮನ್ನು ಅವರು ನಮಗೆ ತೊಂದರೆ ಕೊಡುವುದಿಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಸಂಧ್ಯಾ ಆ ರೀತಿ ಮೊದಲಿಗೆ ಕಾಮವಿಕಾರವನ್ನು ಹೊಂದಿದರೂ ಈಗ ಆ ಕಾಮನಾವಿಕಾರ ನಮಗೆ ಆಗದ ಹಾಗೆ ಇರಬೇಕಿದ್ರೆ ಅವಳಲ್ಲಿ ನಾವು ಶರಣ ಹೊಂದಿ ಒಂದು ಜಾಲದನ್ನು ನಾವು ಕಳಚಿಕೊಳ್ಳಿಕ್ಕೆ ಅವಳನ್ನೇ ಶರಣು ಹೊಂದ ಹಾಗೆ ಮನಸ್ಸನ್ನು ನಿಗ್ರಹ ಮಾಡುವುದರ ಮನಸ್ಸಿಗೆ ನಾವು ಏನು ಶರಣ ಹೊಂದುವುದು ಅಂತ ಹೇಳಿದರೆ ಮನಸ್ಸು ಹೇಳಿದ ಕೇಳೋದು ಅಂತೇಳಿ ಅಲ್ಲ ಮನಸ್ಸನ್ನು ಗೆಲ್ಲುವಂಥದ್ದು ಹೇಗೆ ಇನ್ನೂ ಕೂಡ ಇದರಲ್ಲಿ ಸುಮಾರು ಹತ್ತು ಹದಿಮೂರು ಶ್ಲೋಕಗಳಿವೆ ಈ ಅಧ್ಯಾಯವನ್ನು ನಾವು ಪೂರ್ತಿ ಮಾಡೋಣ ಹೀಗೆ ಇಲ್ಲೇನಾಯಿತು ಮುಂದೆ ಅಂತೇಳಿ ಕೇಳಿದರೆ ಎನ್ನಂತರೇ ಶಂಭುರನುಗೃಹ್ಯ ಅಖಿಲನ್ ನ್ ಧರ್ಮ ಸಂರಕ್ಷ್ಯ ವಿಧಿವದಂತರ್ಧಾನ ಗೊತ್ತೃ ಶಂಕರ ನಮ್ಮೆಲ್ಲರನ್ನ ಅನುಗ್ರಹಿಸಿ ವಿಧಿವಾಗಿ ಧರ್ಮವನ್ನು ಸಂರಕ್ಷಿಸಿ ಆ ಕೂಡಲೇ ಅಂತರ್ಧಾನದ ಅಥ ಶಂಕರವಾಕ್ಯನ ಲಜ್ಜಿಹಂ ಪಿಮಹ ಕಂದರ್ಪಕೋಪಿ ಶಿಕ್ಷಣ ಭ್ರಹಕುಟೀ ಕುಟಿಲಾ ನನಃ ಆಗ ಜಗತ್ಪಿತಾ ನಾನು ಬ್ರಹ್ಮ ಒಬ್ಬಂದು ಗಂಟಿಕ್ಕಿ ನಮ್ಮನ್ನು ವಿಕಾರಕ್ಕೊಳಗಾಗುವಂತೆ ಮಾಡಿದೆ ವನ್ಮಥನ ಮೇಲೆ ಕೋಪಗೊಂಡೆ ದೃಷ್ಟವಾ ಮುಖಮ ಅಭಿಪ್ರಾಯ ವಿಧಿತ್ವಾ ಸೋಪಿ ವನ್ಮಥಃ ಸೊಬಾಣ ಸಂಜಹಾರಾಶು ಭೀತಃ ಪಶುಪತೇರ್ಮುನೇ ಆಗ ಮನ್ಮಥನು ಕೂಡ ನನ್ನ ಮುಖವನ್ನು ನೋಡಿ ಅಭಿಪ್ರಾಯವನ್ನು ತಿಳಿದವನಾಗಿ ಜಗತ್ಪತಿ ನನಗೆ ಹೆದರಿ ಕೂಡಲೇ ಬಾಣಗಳನ್ನು ಉಪ ಸಂಹರಿಸಿದ ಭೀತ ಪಶುಪತಿಗೆ ಭೀತನಾಗಿ ಯಾರಿಗೆ ಆ ಶಿವನಿಗೆ ಕೂಡ ಹೆದ್ರಿ ಈಗ ಶಿವ ಬಂದು ತನ್ನ ಮನ್ಮಥ ಬಾಣಗಳನ್ನು ಉಪಸಂಹರಿಸಿದ ತತಃ ಕೋಪ ಸಮಾಯುಕ್ತಃ ಪದ್ಮ ಯೋನಿರಹಂ ಮುನಿ ಅಜ್ಜಲಂ ದಿ ದಿಧಕ್ಷುರಿವ ಪಾವಕಃ ಎಲೆಯರ್ಧನೆ ಆಗ ನಾನು ಅಗ್ನಿಯಂತೆ ಕೋಪದಿಂದ ಉರಿಯುತ್ತಾ ಮನ್ಮಥನನ್ನು ಗುರುತು ಹೀಗೆ ಹೇಳಿ ಶಾಪಿಸಿದೆ ಭವನಯತ್ರ ಕಂದರ್ಪೋ ದರ್ಪಮೋಹಿ ಭವಿಷ್ಯತಿ ಮಹಾದೇವೇ ಕೃತ್ಯ ಕರ್ಮಸು ದುಷ್ಕರ ದರ್ಪದಿಂದ ಕೊಬ್ಬಿದ ಈ ಮನ್ಮಥನು ಮಹಾದೇವನಲ್ಲಿ ತನ್ನ ಬಾಣಗಳನ್ನು ಪ್ರಯೋಗಿಸತೊಡಗಿ ಆ ದೇವನ ಮೂರನೇಯತ್ರಾಗ್ನಿಯಿಂದ ಸುಟ್ಟು ಹೋಗ್ತಾನೆ ಇತಿ ವೇದಾಸ್ತ್ವಹಂ ಕಾಮಪ ಕಾಂ ಅಶಪಂ ದ್ವಿಜಸತ್ತಮ ಸಮಕ್ಷಂ ಪಿತೃಸಂಘಸ್ಯ ಮುನಿ ನಾಂಚಯತಾತ್ಮನ ಮೆಲೈನಾರಾದನೇ ಹೀಗೆ ನಾನು ಪಿತೃದೇವತೆಗಳು ಮತ್ತು ಜಿತೇಂದ್ರಿಯರಾದ ಮರೀಚಿಯಮರಾದವರ ಸಮಕ್ಷಮದಲ್ಲಿ ಮೊದಲಾದ ಮುನಿಗಳ ಎದುರಿನಲ್ಲಿ ಶಪಿಸಿದೆ ಇತಿ ಭೀರತಿಪತಿ ತತ್ಕ್ಷಣಾತ್ ತಕ್ತಮಾರ್ಗಣ ಪ್ರಾದುರ್ಬೂ ಅಪ್ರತ್ಯಕ್ಷಂ ಶಾಪಂ ಶುತ್ವಾತಿದಾರುಣಂ ಆಗ ಮನ್ಮಥ ನನ್ನ ಶಾಪವನ್ನು ಕೇಳಿ ತುಂಬ ಭಯಗೊಂಡವನಾಗಿ ಆ ಬಾಣಗಳನ್ನು ಬಿಟ್ಟು ನಮ್ಮೆದುರಲ್ಲಿ ಪ್ರತ್ಯಕ್ಷನಾದ ಬ್ರಹ್ಮಣಂ ಮಾಂ ಉಚೇದ ಸ ದಕ್ಷಾಧಿ ಸುತ ಮುನೇ ಶೃಣ್ವತಾಂ ಪಿತೃಸಂಘಾಂ ಸಂಧ್ಯಾಯಶ್ಚ ವಿಗರ್ವಧೀ ಆಮೇಲೆ ಆ ಮನ್ಮಥ ಬ್ರಹ್ಮಾಂಡಂ ಮಾಂ ಉಚ ಇದ್ ಸದಕ್ಷಾಧಿ ಸುತ ಮುನೇ ಮೊದಲ ದಕ್ಷಿಣ ಮೊದಲಾದ ನನ್ನನ್ನು ಕುರಿತು ಶೃಣ್ವತಾಂ ಪಿತೃಸಂಘಾಂ ಸಂಧ್ಯಾಯಶ್ಚ ವಿಗರ್ವಧೀ ಪಿತೃದೇವತೆ ಮತ್ತು ಸಂಧ್ಯ ವಿನಯದಿಂದ ಹೀಗೆ ಹೇಳಿದ ವಿಗರ್ವಧೀ ಗರ್ವವನ್ನು ಬಿಟ್ಟವನಾಗಿ ಕಾಮವಾಚ ಕಮರ್ಥಂಭತಾ ಬ್ರಹ್ಮಂತಪ್ತೋಹಂತಿ ದಾರುಣಂ ಶಪ್ತೋಹಮಿತಿ ದಾರುಣಂ ಅನಾಗಾಸ್ತವ ಲೋಕೇಶ ನ್ಯಾಯಮಾರ್ಗಾನುಸಾರಿ ಎಲ್ಲ ಮನ್ ಮನ್ಮತ್ರ ಹೇಳ್ತಾನೆ ಓ ಬ್ರಹ್ಮದೇವನೇ ನೀನು ನ್ಯಾಯಮಾರ್ಗದಲ್ಲಿ ನಡೀತಕ್ಕಂಥವನು ಇಂಥವನು ನಿರಪರಾಧಿ ಆದ ನನ್ನನ್ನು ಕ್ರೂರವಾಗಿ ಯಾಕೆ ಶಪಿಸಿದೆ ಅನಾಗಾಹ ತವ ಲೋಕೇಶ ಪಾಪರಹಿತನು ನೀನು ಹಾಗೆ ನಾನು ಕೂಡ ಏನು ತಪ್ಪು ಮಾಡಿದ್ದೇನೆ ಯಾಕೆ ಶಪಿಸ್ತಾ ಇದೆಯಾ ತ್ವಯ ಅಜೋಕ್ತಂತು ಮತ್ಕರ್ಮ ಎತ್ತದ್ ಬ್ರಹ್ಮನ್ ಕೃತಮ್ಮಯ ತವ ಯೋಗ್ಯೋ ನಶಾ ಪೋಮಿ ಯಥೋ ನಾನ್ಯತ್ ಕೃತಮ್ಮಯ ನೀನು ನನಗೆ ಯಾವ ಕರ್ಮವನ್ನು ಕೊಟ್ಟಿದೆಯೋ ಅದನ್ನೇ ನಾನು ಮಾಡಿದ್ದೇನೆ ಅವ್ರ ತಿನ್ಯಾವ ತಪ್ಪನ್ನು ನಾನು ಮಾಡಲಿಲ್ಲ ಹೀಗಿರುವಾಗ ನೀನು ನನ್ನನ್ನು ಯಾಕೆ ಶಪಿಸುವುದು ಅದು ಸರಿಯಲ್ಲ ಬ್ರಹ್ಮ ಕೊಟ್ಟ ಕೆಲಸವೇ ಅದು ಮನ್ಮಥನಿಗೆ ಆ ಕೆಲಸವನ್ನು ಅವನು ಮಾಡಿದ್ದಾನೆ ಮನೋವಿಕಾರ ಕಾಮನೆಯನ್ನು ಹುಟ್ಟಿಸಿದ್ದಾನೆ ಇವರಲ್ಲೇ ಮೊದಲಿಗೆ ಹ್ಞೂ ಮಾಡಬೇಕು ಅಂತ ಹೇಳಿದ್ದು ಈ ಸೃಷ್ಟಿಕರ್ತನಲ್ಲೇ ಮಾಡಿದೆ ಲೇನ್ ತಪ್ಪಿದೆ ಅಂತೇಳಿ ಕೇಳ್ತಾನೆ ಅಹಂ ವಿಷ್ಣುಸ್ತಾ ಶಂಭು ಸರ್ವೇ ತ್ವಚರ ಗೋಚಾರ ಇದುಭವತಃ ಪ್ರೋಕ್ತ ತನ್ಮಯಾ ನಾನು ಅಂದರೆ ಬ್ರಹ್ಮನು ವಿಷ್ಣು ರುದ್ರನು ನಿನ್ನ ಅಂದರೆ ಮನ್ಮಥನ ಬಾಣಗಳಿಗೆ ಅಧೀನರಾಗಿದ್ದೇವೆ ಅಂಥೇಳಿ ನೀನು ಆಗಲೇ ಹೇಳಿದ್ದೆ ನನಗೆ ಆ ನಿನ್ನ ಮಾತ ನಿಜವೋ ಹೌದಾ ಅಲ್ವ ಅಂತೇಳಿ ಪರೀಕ್ಷೆ ಮಾಡಿದೆ ಅಷ್ಟೆ ನಾನು ಹ್ಞೂ ನಾ ಅಪರಾಧೋ ಮಹಾ ಅಪ್ಯತ್ರ ಬ್ರಹ್ಮನ್ಮಯಿ ನಿರಾಗಿ ಶಾಪೋ ದೇವ ಜಗತ್ಪತೇ ಜಗತ್ಪತಿಯೇ ಓ ವಿಧಿಯೇ ನನ್ನಲ್ಲಿ ಅಪರಾಧವಿಲ್ಲ ನಿರಪರಾಧಿಯಾದ ನನ್ನಲ್ಲಿ ನಿನ್ನ ಕ್ರೂರವಾದಿ ಶಾಪ ನಿರಾಗಸಿ ಮಯಿ ಪಾಪರಹಿತನಾದ ನನ್ನಲ್ಲಿ ಅಪರಾಧ ಇಲ್ಲದಂತಹ ನನ್ನಲ್ಲಿ ಇತಿ ತೃತ್ವ ಬ್ರಹ್ಮಾಹಂ ಜಗದಾಂಪತಿ ಪ್ರತ್ಯವೋಚಂ ಯದ ಆತ್ಮನ ಮದನಂ ದಮಯನ್ ಈ ರೀತಿಯಾಗಿ ಆ ಮನ್ವಥನ ವಾಕುಗಳನ್ನು ಕೇಳಿ ಜಗದೊಡೆಯಾದ ನಾನು ವಿನೀತನಾಗಿ ನಿಂತಿರತಕ್ಕಂತಹ ಮನ್ವಥನನ್ನು ಕುರಿತು ಹೀಗೆ ಉಪದೇಶ ಮಾಡಿದೆ ಬ್ರಹ್ಮೋವಾಚ ಆತ್ಮಜ ಮಧ್ಯೇಯ ಯಸ್ಮೇತತ್ ಸಕಾ ಮಕ್ಷ್ಮೀಕೃತ ತತಃ ಶಾಪೋ ಮಯ ಕೃತ ಎಲೆ ಕಾಮನೆ ಈ ಸಂಧ್ಯ ಪುತ್ರಿಯು ಇವಳಲ್ಲಿ ನನಗೆ ಅನುರಾಗ ಬರುವಂತೆ ನೀನು ಬಾಣವನ್ನು ಪ್ರಯೋಗಿಸಿದೆ ಇದು ನ್ಯಾಯವಲ್ಲ ಇದು ಸೃಷ್ಟಿಗೆ ವಿರುದ್ಧವಾದ್ದು ಯಾವುದು ಸೃಷ್ಟಿಧರ್ಮಕ್ಕೆ ಆತ್ಮಜಾ ಮಮ್ಮ ಸಂಧ್ಯಾ ಇಂ ಯಸ್ಮೇತ ಸಕಾಮ ಲಕ್ಷ್ಯೀಕೃತ ಭತಾ ತಾಪೋ ಮಯಾಕೃತ ಇದು ನ್ಯಾಯವಲ್ಲ ಆದ ಕಾರಣ ನಿನ್ನನ್ನು ಶಪಿಸಿದೆ ನನ್ನ ಮಗಳಲ್ಲೇ ಕಾಮನೆ ಬರುವಾಗೆ ಮಾಡಿದೆ ನೀನು ಅಧುನಾ ಶಾಂತರೋಷೋಹಂ ತ್ವಾಂ ವದಾ ಮನೋಭವ ಶೃಣುಷುವ ಗತಸಂದೇಹ ಸುಖೀವ ಭಯಂತ್ಯಜ ಈಗ ನಾನು ಕೋಪವಿಲ್ಲದೆ ಶಾಂತನಾಗಿದ್ದೇನೆ ಈಗ ನಿನಗೆ ಹಿತವಾದ್ದನ್ನು ಹೇಳ್ತೇನೆ ಕೇಳು ಸಂದೇಹವನ್ನು ಬಿಟ್ಟು ನಿಶ್ಚಿಂತನಾಗಿರು ಭಯವನ್ನು ತ್ಯಜಿಸು ತ್ವ ಭಸ್ಮೂತ್ವ ಮದನ ಭರ್ಗಲೋಚನವಿನ ತಥೈವಾಶು ಸಮ ಪಶ್ಚಾತ್ ಶರೀರ ಪ್ರಾಪಯಿಷ್ಯಸಿ ಎಲ್ಲ ಮನ್ಮಥನೆ ಮುಂದೆ ನೀನು ಶಂಕರನ ತೃತೀಯ ನೇತ್ರಾಗ್ನಿಂದ ದಗ್ಧನಾಗಿ ಸ್ವಲ್ಪ ಕಾಲದಲ್ಲಿ ಪುನಃ ಶರೀರವನ್ನು ಪಡಿತೀಯ ಯಾಕರಿಷ್ಯತಿ ಹರೋಂಜಸಾರ ಪರಿಗ್ರಹಂ ಯಾ ಕರಿಷ್ಯತಿ ಹರ ಶಂಕರನ್ನು ಯಾವಾಗ ಮದುವೆಯನ್ನು ಮಾಡಿಕೊಳ್ತಾನೋ ಆಗ ಆ ಶಂಕರನೇ ನಿನಗೆ ತಿರುಗಿ ಶರೀರವನ್ನು ಕರುಣಿಸ್ತಾನೆ ಯಾಕರಿಷ್ಯತಿ ಹರೋ ಅಂಜಸಾರ ಪರಿಗ್ರಹ ಯಷ್ಯತಿ ಹರೋಜಸಾರ ಪರಿಗ್ರಹಂ ಅಂಜಸ ಅಂದರೆ ಬಹು ವೇಗನೆ ದಾರ ಪರಿಗ್ರಹ ಅಂದರೆ ಪತ್ನಿಯನ್ನು ಪರಿಗ್ರಹ ಮಾಡಿದ ತಕ್ಷಣವೇ ನಿನಗೇ ತಗೀರ ಪ್ರಾಪಯಿಷ್ಯತಿ ಶರೀರವನ್ನುಂಟು ಮಾಡ್ತಾನೆ ಯ ಮುಕ್ತ ಮದನಮಹಂ ಲೋಕ ಪಿತಃ ಅಂತರ್ಗತಾಂ ಮಾನಸಂ ಪ್ರಪಶ್ಯಂ ಬ್ರಹ್ಮಹೇಳಿಜ ಅಂದರೆ ಶಂಕರನು ಯಾವಾಗ ಮದುವೆಯನ್ನು ಮಾಡಿಕೊಳ್ತಾನೋ ಆಗಲೇ ನಿನಗೆ ಶರೀರವನ್ನು ಪುನಃ ಕೊಡ್ತಾನೆ ಹೀಗೆ ಮನ್ಮಥನಿಗೆ ಹೇಳಿ ಲೋಕಕ್ಕೆ ತಾತನಾದಂತಹ ನಾನು ಮರೀಚಿ ಮೊದಲಾದ ಮಾನಸಪುತ್ರ ನೋಡ್ತಾ ಇದ್ದ ಹಾಗೆ ಅಂತರ್ಧಾನನಾದೆ ಮಾಯವಾದೆ ಇತ್ಯಂ ಮೇ ವಚ ಶ್ರ ಮದನಸ್ತೆ ಮಾನಸಾ ಸಂಭವೋಸ್ತ ಸರ್ವೇ ಸುಖಿನೋರಂ ಕ್ಷಯಂ ಗತಾ ಈ ರೀತಿಯಾದ ನನ್ನ ಮಾತುಗಳನ್ನು ಕೇಳಿ ಮನ್ಮಥನು ಮಾನಸಪುತ್ರ ಸಹ ಸಂತೋಷಗೊಂಡು ತಮ್ಮ ತಮ ಸ್ಥಾನಗಳಲ್ಲಿ ತೆರಳಿದರು ತೆರಳಿದರು ಚಂಬಬು ಸುತ ಸರ್ವೇ ಸುಖಿನ್ ಸಂತೋಷಗೊಂಡವರಾದರು ಅರಂ ಕ್ಷಯಂಗತ ಸ್ಥಾನಗಳಲ್ಲಿ ತೆರಳಿದರು ಇದೆ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತ ಸತಿ ಖಂಡೇ ತೃತೀಯಧ್ಯಾ ಇಲ್ಲಿಗೆ ಶಿವಪುರಾಣದ ರುದ್ರಸಮಿತಿಯಲ್ಲಿ ಎರಡನೇದಾದಂಥ ಸತೀಖಂಡದಲ್ಲಿ ಮೊದಲನೆಯದು ಸೃಷ್ಟಿಖಂಡ ಎರಡನೇ ಸತೀಖಂಡದಲ್ಲಿ ಮೂರನೇ ಅಧ್ಯಾಯ ಮುಗಿಯಿತು ನಾಲ್ಕನೇ ಅಧ್ಯಾಯವನ್ನು ನಾಳೆ ದಿವಸ ನೋಡುವ ಹರೇ ರಾಮ ಓಂ ತತ್ಸತ್ ಶಿವಾರ್ಪಣ